ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣ ಅದರಲ್ಲಿ ಒಂದನೆಯದು ವಿದ್ಯೇಶ್ವರ ಸಂಹಿತೆ ಈಗ ಎರಡನೇದಾದಂಥ ರುದ್ರ ಸಂಹಿತೆಯಲ್ಲಿ ಸೃಷ್ಟಿಖಂಡ ಅದರಲ್ಲಿ ನಾಲ್ಕನೇ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಈ ನಾಲ್ಕನೇ ಅಧ್ಯಾಯದ ಕಥಾವಸ್ತು ಈಗಾಗಲೇ ಈ ನಾರದ ದೇವರ್ಷಿಗಳಾದಂತಹ ನಾರದ ಮುನಿಗಳಿಗೆ ವಿಷ್ಣುವು ಆ ಕಪಿಯ ಅಥವಾ ಕೋತಿಯ ಮುಖವನ್ನು ಉಂಟು ಮಾಡಿದ್ದು ನಾರದರ ಈ ಒಂದು ಇದನ್ನು ನೋಡಿ ಆ ಶ್ರೀಮತಿಯ ಸ್ವಯಂವರದಲ್ಲಿ ಶಿವಗಣಗಳು ಇಬ್ಬರು ತಮಾಷೆ ಮಾಡಿದ್ದು ನಾರದರನ್ನು ಆ ಬಳಿಕ ಕೋಪಗೊಂಡಂತಹ ನಾರದರು ಅವರನ್ನು ಶಪಿಸಿದ್ದು ರಾಕ್ಷಸರಾಗಿ ಬ್ರಾಹ್ಮಣರ ಮಕ್ಕಳಾಗಿ ರಾಕ್ಷಸರಾಗಿ ಹುಟ್ಟಿ ಈ ಲೋಕದಲ್ಲಿ ಭೂಲೋಕದಲ್ಲಿ ಅಂತೇಳಿ ಇದಿಷ್ಟು ಹಿಂದಿನ ಮೂರನೇ ಅಧ್ಯಾಯತ್ತು ಆ ಬಳಿಕ ನಾಲ್ಕನೇ ಅಧ್ಯಾಯದಲ್ಲಿ ನಾರದರು ಇಷ್ಟಕ್ಕೆಲ್ಲ ಕಾರಣ ವಿಷ್ಣು ಅಂಥೇಳಿ ತನ್ನ ಮುಖ ಈ ರೀತಿ ಆಯಿತಲ್ಲ ಅಂತೇಳಿ ನೀರ ನೀರಿನಲ್ಲಿ ನೋಡಿಕೊಳ್ತಾರೆ ಮುಖ ಕಪಿಯ ಮುಖದಾಗಿದೆ ನೀರಿನಲ್ಲಿ ಪ್ರತಿಬಿಂಬ ನೋಡುವಾಗ ಕೂಡಲೇ ವಿಷ್ಣು ಲೋಕಕ್ಕೆ ಹೋಗಿ ವೈಗುಂಠಕ್ಕೆ ಹೋಗಿ ವಿಷ್ಣುವನ್ನು ವಿಷ್ಣುವಿಗೆ ಶಪಿಸುವಂತಹದ್ದು ಅದಾದ ನಂತರ ಶಿವ ತನ್ನ ಮಾಯೆಯನ್ನು ಉಪಸಂಹರಿಸಿದಾಗ ನಿಜ ಸ್ಥಿತಿಯನ್ನು ಅರಿವಾಗಿ ಮಾಯಾ ಮಾಯೆಯ ಮುಕ್ತನಾದಂತಹ ನಾರದ ವಿಷ್ಣುವನ್ನು ವಿಷ್ಣುವಿನಲ್ಲಿ ಕ್ಷಮೆ ಕೋರುವಂಥದ್ದು ತಪ್ಪಾಯಿತು ಶಾಪ ಕೊಟ್ಟದು ಅಂಥೇಳಿ ಅದಾದ ನಂತರ ವಿಷ್ಣು ಪ್ರಸನ್ನನಾಗಿ ಶಿವನ ಮಹಿಮೆಯನ್ನು ಹೇಳ್ತಾನೆ ಮತ್ತು ನೀನು ಪರಮಶೈವನಾಗು ಶಿವಭಕ್ತನಾಗುವು ಶಿವಭಕ್ತ ಆಗ್ರಹಿಸುವಾಗೂ ನನಗೆ ಅದರಿಂದ ಶುಭವಾಗ್ತದೆ ಶಿವನ ಒಂದು ಭಕ್ತಿಯಿಂದ ನಿಷ್ಕಲ್ಮಶವಾದ ಹೃದಯದಲ್ಲಿ ಶಿವನನ್ನು ಧ್ಯಾನ ಮಾಡ್ತಾ ಶಿವನ ಆರಾಧನೆ ಉಪಾಸನೆಗಳನ್ನು ಮಾಡು ಭಸ್ಮವನ್ನು ಧರಿಸ ರುದ್ರಾಕ್ಷಿಗಳನ್ನು ಧರಿಸಿ ಅದಾದ ನೀನು ಮನಃಶುದ್ಧಿ ಆದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗು ಅಲ್ಲಿ ಬ್ರಹ್ಮನ ಶಿವನ ಮಹಿಮೆಯನ್ನು ಶಿವನ ಶತ ಶತನಾಮ ಸ್ತೋತ್ರವನ್ನು ಹೇಳ ಸಿಕ್ಕು ಬ್ರಹ್ಮನ ಕೈಯಿಂದ ಉಪದೇಶ ಬಿಡ್ಕೋ ಅದರಿಂದ ನೀನು ಪರಿಶುದ್ಧನಾಗ್ತೀಯ ಅನನ್ಯ ಭಕ್ತನ ಆಗು ಶಿವನ ಅಂಥೇಳಿ ವಿಷ್ಣು ಹೇಳ್ತಾನೆ ಇವಿಷ್ಟು ಈ ಅಧ್ಯಾಯದ ಕಥಾವಸ್ತು ಈಗ ಈ ಅದ ಅಧ್ಯಾಯವನ್ನು ಆರಂಭ ಮಾಡೋಣ ಋಷಯ ಅತ ಶ್ರೀ ಶಿವಮಹಾಪುರ ರುದ್ರಸಂಹಿಂ ಸೃಷ್ಟಿಖಂಡೇ ಚತುರ್ಥೋಧ್ಯಾ ನಮಃ ಶಿವಾಯ ಋಷಯ ಊಚುಃತಸೂತಮಃ ಪ್ರಾರ್ಣಿ ಹ್ಯಭುಧ ಕಥಾ ಧನ್ಯಾ ಶಾಂವೀಮಧೀನ ಚರಚರ ಗತಯೋರ್ಗಣಯೋ ಶಂಭೋಸ್ವಯತ್ಮೇ ವಿಭೋ ಕಂಚಕಾರ ಮುನ ಮುನಿ ಕ್ರದ್ಧೋ ನಾರದ ಸ್ಮರವಿಹ್ಕುಲ ಋಷಿಗಳು ಹೇಳ್ತಾರೆ ಶವನಕಾದಿಗಳು ಸೂತ ಮುನಿಗಳಲ್ಲಿ ಅದೇ ಮಹಾಪ್ರಾಜ್ಞನಿ ಅಯ್ಯ ಸೂತ ಮುನಿಯೇ ನಿನ್ನಿಂದ ಹೇಳಿರತಕ್ಕಂತಹ ಈ ಒಂದು ಅದ್ಭುತವಾದ ಶಿವಪುರಾಣದ ಕಥೆ ಬಹಳ ಪುಣ್ಯತಮವಾದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಈ ಕಥೆ ಶಿವನ ಮಾಯಿ ಧನ್ಯವಾದಂಥದ್ದು ಅದರ ಅಧೀನವೇ ಈ ಪ್ರಪಂಚವೆಲ್ಲವೂ ಕೂಡ ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಶಿವನ ಗಣಗಳು ಅಲ್ಲಿಂದ ಹೋದ ನಂತರ ಮನ್ಮಥನಿಂದ ಪೀಡಿಸಲ್ಪಟ್ಟಂತಹ ನಾರದನು ಕೋಪಗೊಂಡಂತಹ ನಾರದನು ಏನು ಮಾಡಿದ ಅಂತೇಳಿ ಪ್ರಶ್ನೆ ಹಾಕ್ತಾರೆ ಆಗ ಸೂತಮುನಿಗಳು ಹೇಳ್ತಾರೆ ಸೂತ ಉಚ ವಿಮೋಹಿತೋ ಮನಿರುದ್ಧ ತಯೋಶಾಪಂ ಯಥೋಚಿತ ಜಲೆ ಮುಖಂ ನಿರೀಕ್ಷ್ಯಾಥ ಸ್ವರೂಪ ಗ್ರಿಷೇಚ್ಛೆಯ ಶಿವೇಚ್ಛೆಯನ್ನ ಪ್ರಬು್ಧ ಸ್ಮೃತ್ ಹರಿಕೃತ ಛಲಂ ಕ್ರೋಧಂ ದುರ್ವಿಷಂ ಕೃತ್ ವಿಷ್ಣುಲೋಕ ಜಗಾಮಚ ವಚನ ಕ್ರುಧಸ್ಸಾವಕ ದುರುಗರ್ಭಿ ವ್ಯಂಗ್ಯ ನಷ್ಟ ಶಿವೇಚ್ಛಯ ಅಂದರೆ ಸೂತಮನುಗಳು ಹೇಳ್ತಾರೆ ಮಾಯಿಂದ ಮೈಮರಿತಂತಹ ನಾರದನು ವಿಮೋಹಿತ ಮುನಿ ದತ್ತ ತಯೋ ಶಾಪ ಯಥೋಚಿತ ಅವರೀರುವ ಶಿವಗಣಗಳಿಗೆ ಯಥೋಚಿತವಾದ ಶಾಪವನ್ನು ಅರ್ಹವಾದಂಥ ಶಾಪವನ್ನು ಇತ್ತ ಜಲೇ ಮುಖಂ ನಿರೀಕ್ಷ್ಯ ಅಥ ನೀರಿನಲ್ಲಿ ತನ್ನ ಮುಖವನ್ನು ಬಳಿಕ ನೋಡಿ ಸ್ವರೂಪಂ ಗಿರಿಶೇಚ್ಛೆಯ ತನ್ನ ಸ್ವರೂಪವನ್ನು ಆ ಶಿವನ ಇಚ್ಛೆಯಂತೆ ನೋಡಿಬಿಟ್ಟ ನೀರಿನಲ್ಲಿ ಶಿವೇ ನ ಪ್ರಬುದ್ಧ ಶಿವನ ಇಚ್ಛೆಯಂತೆ ಆ ಮಾಯಿಂದ ಇನ್ನೂ ಕೂಡ ಎಚ್ಚರಗೊಳ್ಳದೆ ಶಿವ ಶಿವನು ಬಯಸಿದ ಹಾಗೆ ಶಿವನು ಬಯಸಿದ್ದರಿಂದಾಗಿ ಶಿವಮಾಯಿಯೊಳಗೆ ಇನ್ನೂ ಇದ್ದಾನೆ ಅಂತೇಳಿ ಸ್ಮೃತ್ವ ಹರಿಕೃತಂ ಛಲಂ ಹರಿ ಉಷ್ಣು ಮಾಡಿದಂಥ ಮೋಸವನ್ನು ನೆನೆದು ಕ್ರೋಧಂ ದುರ್ವಿಷಂ ಕೃತ್ವಾ ಮಿತಿಮೀರಿದ ಕೋಪವನ್ನು ಮಾಡಿ ಕೋಪದಿಂದ ವಿಷ್ಣು ಲೋಕಂ ಜಗಾಮ ವಿಷ್ಣು ಲೋಕಕ್ಕೆ ಹೊರಟ ಉ ಆಚ ವಚನಂ ಕ್ರುದ್ಧ ಕೋಪಗೊಂಡವನಾಗಿ ಈ ಮಾತನ್ನು ಹೇಳಿದ ಸಮಿದ್ಧ ಯುವ ಪಾವಕ ಹೇಗೆ ಉರಿಯುತ್ತಾ ಇರತಕ್ಕಂತಹ ಬೆಂಕಿಯಂತೆ ಕೋಪಾವಿಷ್ಟನಾಗಿ ಸಮೃದ್ಧ ಯುವ ಪಾವಕಃ ಉರಿಯುತ್ತಾ ಇರುವ ಅಗ್ನಿ ಪಾವಕ ಅಂದರೆ ಅಗ್ನಿ ಸಮೃದ್ಧ ಅಂದರೆ ಸಮಿತ್ತುಗಳಿಂದ ಉರಿತಾ ಇರತಕ್ಕಂಥದ್ದು ಅಗ್ನಿಗೆ ಇಂಧನ ಬೇಕು ಆ ಇಂಧನ ಯಾವ ರೀತಿ ಉರಿತಾಯಿರ್ತಾರೆ ದಗ ಧಗ ಅಂತೇಳಿ ಅಂತಹ ಉರಿತಾ ಇರುವ ಅಗ್ನಿಯಂತೆ ಕೋಪವುಳ್ಳವನಾಗಿ ಕ್ರೋಧವುಳ್ಳವನಾಗಿ ದುರುಕ್ತಿ ಗರ್ಭಿತಂ ವ್ಯಂಗ್ಯಂ ವ್ಯಂಗ್ಯವಾದಂತಹ ಕೆಟ್ಟ ಮಾತುಗಳನ್ನು ದುರುಕ್ತಿಗಳು ಇಂದ ಕೂಡಿದಂತಹ ಮಾತನ್ನು ಹೇಳ್ತಾನೆ ನಷ್ಟ ಜ್ಞಾನ ತನ್ನ ಜ್ಞಾನ ಕಳ್ಕೊಂಡವನಾಗಿ ಜ್ಞಾನ ಮಾಯಾ ಮಾಯೆಯಿಂದ ಆವರಿಸಲ್ಪಟ್ಟ ಜ್ಞಾನವುಳ್ಳವನಾಗಿ ಶಿವೇ ಇಚ್ಛೆಯ ಆ ಶಿವನ ಒಂದು ಇಚ್ಛೆಯಿಂದಾಗಿ ಈ ರೀತಿಯ ಮಾತುಗಳನ್ನು ಆಡ್ತಾನೆ ವಿಷ್ಣುವಿನ ಹತ್ರ ನಾರದ ಉಚ ಹೇ ಹರೇ ತ್ವ ಮಹಾದುಷ್ಟ ಕಪಟಿ ವಿಶ್ವಮೋಹನ ಪರೋತ್ಸಾಹಂ ನ ಸಹಸೆ ಮಾಯಾವಿ ಮಲಿನ ಆಶಯ ಹ ನೀನು ಕೆಟ್ಟ ಬುದ್ಧಿ ಉಳ್ಳವ ಮಲಿನ ಆಶಯ ಆಶಯ ಅಂತ ಕರ್ಣವುಳ್ಳವ ಮಾಯಾವಿ ಹೇ ಹರಿಯೇ ಏಳಿಗೆಯನ್ನು ಸಹಿಸುವುದಿಲ್ಲ ನೀನು ಪರೋತ್ಸಾಹಂ ಹ್ಞೂ ನ ಸಾಹಸೆ ಬೇರೆಯವರ ಉದ್ಧಾರವನ್ನು ನೀನು ಬಯಸುವುದಿಲ್ಲ ಸಹಿಸುವುದಿಲ್ಲ ನೀನು ಅಸೂಯೆ ಪಡ್ತೀವಿ ಮತ್ಸರ ಪಡ್ತೀನಿ ನೀನು ಮಹಾ ದುಷ್ಟನಿದ್ದೀಯಾ ಕಪಟ್ಟಿ ಇದ್ದೀಯಾ ಮೋಸಗಾರನಿದ್ದೀಯಾ ವಿಶ್ವಮೋಹನ ನೀನು ಹ್ಞೂ ವಿಶ್ವವನ್ನೇ ಕೂಡ ನೀನು ನಿನ್ನ ಮೋಹಕ್ಕೆ ಒಳಗಟ್ಟ ಪಡಿಸಿ ನೀನು ಮೋಸ ಮಾಡ್ತ ಇದೆಯಾ ಮಾಡುವಂಥವು ನೀನು ಮೋಹಿನಿ ರೂಪಮಾದಾಯ ಕಪಟಂ ಕೃತವಾನ್ ಪುರ ಹಿಂದೆ ಕೂಡ ನೀನು ಹಾಗೆ ಸಮುದ್ರ ಮಥನದ ಕಾಲದಲ್ಲಿ ಕ್ಷೀರಸಾಗರ ಮಥನದ ಅತಿಶಯ ಸಾಗರದ ಮಥನದ ಕಾಲದಲ್ಲಿ ಕೂಡ ಹಾಗೆ ಮಾಡಿದೀಯಾ ಹಸುರೇಭ್ಯೋ ಅಪಾಯಯ ತ್ವ ವಾರುಣೀಮ್ ಅಮೃತಂ ನಹೀ ಅಸುರರಿಗೆ ರಾಕ್ಷಸರಿಗೆ ನೀನು ಮೋಹಿನಿ ರೂಪವನ್ನು ತಾಳಿ ಅಮೃತವನ್ನು ಕುಡಿಸದೆ ಕೇವಲ ವಾರುಣಿಯನ್ನು ಕುಡಿಸಿದೀಯಾ ಮದ್ಯವನ್ನು ಹ್ಞೂ ಹಸುರರಿಗೆ ಕಪಟವನ್ನು ಮಾಡಿದ್ದಿ ಅಲ್ಲಿ ಕೂಡ ಚೇತ್ ಪಿಬೆಯನ್ನು ವಿಷಮ ರುದ್ರೋ ದಯಾಂಕೃತ್ವಾ ಮಹೇಶ್ವರ ಭವೇನ್ನಷ್ಟಾಖಿಲ ಮಾಯಾ ತವವ್ಯಾ ಜರತೆ ಹರೇ ನಿನ್ನ ಮಾಯೆಯೆಲ್ಲ ನೆಪಮಾತ್ರದಿಂದ ಸುಮ್ಮನಿದ್ದಂತಹ ಅವನಿಂದ ಧ್ವಂಸವಾಗಿ ಬಿಡ್ತಿತ್ತು ಶಿವನಿಂದ ಯಾವಾಗ ಆ ಸಾಗರ ಮಥನದಲ್ಲಿ ಅವನು ಕಾಲಕೂಟ ವಿಷ ಅಲ್ಲಿ ಬಂತಲ್ಲ ಯಾವುದು ಅದನ್ನು ಕುಡಿಯದೇದಿದ್ದರೆ ರುದ್ರನು ಆವಾಗ ಮಾಯೆ ಎಲ್ಲ ಆನೆಪದಿಂದಲೇ ಹೋಗಿಬಿಡ್ತಿದ್ದೆಲ್ಲ ಗತಿಸ್ ಸಕಪಟಾತೇ ಅತಿ ಪ್ರಿಯ ವಿಷ್ಣು ವಿಶೇಷತಃ ಸಾಧು ಸ್ವಭಾವೋ ನ ಸ್ವತಂತ್ರ ಪ್ರಭುಣಾಕೃತ ಇಲ್ಲ ವಿಷ್ಣುವೇ ನೀನು ವಿಶೇಷವಾಗಿ ನಿನಗೆ ಈ ವ್ಯಂಚ ವಂಚನೆಯಿಂದ ಒಳಗೂಡಿದಂಥ ನಡತೆಯೇ ಹಿತ ಆಗಿಬಿಟ್ಟಿದೆ ಅತಿ ಪ್ರಿಯ ಗತಿ ಹಾಂ ಸಕಾಪಟ ಗತಿ ಕಪಟದಿಂದ ಸಹಿಸ ಕೂಡಿರತಕ್ಕಂಥ ಸಮೇತವಾದಂತಹ ಸಹಿತವಾದಂಥ ಸಕಪಟ ಗತಿ ಆ ಗತಿಯೇ ನಿನಗೆ ಅತ್ಯಂತ ಪ್ರಿಯವಾಗಿದೆ ವಂಚನೆಯಿಂದ ಒಳಗೂಡಿದಂಥ ನಡತೆ ಹ್ಞೂ ಗತಿ ನಡತೆ ನಡೆಯುವಿಕೆ ಹ್ಞೂ ಆಚರಣೆ ಗಮನ ವಿಷ್ಣು ವಿಶೇಷತಃ ಹೇ ವಿಷ್ಣುವೇ ವಿಶೇಷವಾಗಿ ಇದೇ ಇಷ್ಟ ನಿನಗೆ ಸಾಧು ಸ್ವಭಾವೋ ನ ನೀನು ಸಾಧು ಸಾಧು ಸ್ವಭಾವ ಉಳ್ಳವನಲ್ಲ ಸ್ವತಂತ್ರ ಪ್ರಭುಣಾಕೃತ ಆದರೂ ಕೂಡ ಆ ಸ್ವಾಮಿ ಪರಮಾತ್ಮನು ನಿನ್ನನ್ನು ಸ್ವತಂತ್ರನಾಗಿ ಮಾಡಿಬಿಟ್ಟ ಅಂದರೆ ಹರಿ ತನಗೆ ಸಮಾನ ಅಂತೇಳಿ ಅಲ್ಲಿ ಹೊರ ಕೊಟ್ಟು ನೋಡಿ ಆ ಮಹಾಲಿಂಗವನ್ನು ದರ್ಶನ ಮಾಡಿದಾಗ ಮೊದಲು ಜ್ಯೋತಿರ್ಲಿಂಗವನ್ನು ಅಲ್ಲಿ ಸತ್ಯ ಪ್ರಾಮಾಣಿಕತೆ ಸತ್ಯ ಇದನ್ನು ತೋರಿಸಿ ಪ್ರಾಮಾಣಿಕತೆಗಳನ್ನು ತೋರಿಸಿದ ಕಾರಣ ನೀನು ನನ್ನಂತೆಯೇ ಸಮಾನನಾಗು ನನಗೆ ಸಮಾನನಾಗಿ ಎಲ್ಲಾ ವೈಭವಗಳನ್ನು ಸ್ವತಂತ್ರತೆಯನ್ನು ಹೊಂದು ಜಗತ್ತಿನಲ್ಲಿ ಪೂಜೆಯನ್ನು ಅಂಥೇಳಿ ಅಲ್ಲಿ ಪರಶಿವ ಸದಾಶಿವ ಅಥವಾ ಮೂಲ ಪರಮಾತ್ಮ ಅಲ್ಲಿ ವಿಷ್ಣುವಿಗೆ ಹೊರ ಕೊಟ್ಟಿದ್ದ ಹಾಗಾಗಿ ನಿನಗೆ ವ್ಯರ್ಥವಾಗಿ ಹೊರ ಕೊಟ್ಟ ನೀನು ಕಪಟ್ಟಿ ನೀನು ನೀನು ಸಾಧು ಸ್ವಭಾವದವನ್ನೆಲ್ಲ ಮೋಸಗಾರನೇನು ಅಂಥೇಳಿ ನಿಂದಿಸ್ತಾನೆ ನಾರದ ಅಂತಹ ಪರಮ ವೈಷ್ಣು ವಿಷ್ಣು ಭಕ್ತ ಶಿವಮಾಯಿಗೆ ಒಳಪಟ್ಟು ತನ್ನ ದೇವರನ್ನೇ ಅವನು ನಿಂದಿಸಲಿಕ್ಕೆ ಆರಂಭಿಸಿದ್ದಾನೆ ಕೃತ ಸಮಚಿತ್ಯ ನೈವ ಶಿವೇನ ಪರಮಾತ್ಮನ ತತ್ ಪ್ರಭಾವಬಲಂ ಧ್ಯಾತ್ಮ ಸ್ವತಂತ್ರ ಕೃತಿಕಾರಕಃಃ ಆ ಪರಮಾತ್ಮನ ಶಿವ ಮಾಡಿದ್ದು ಉಚಿತವಲ್ಲ ಸರಿಯಾಗಲಿಲ್ಲ ನಿನಗೆ ಕೊಟ್ಟದ ಈ ಶಕ್ತಿ ತತ್ ಪ್ರಭಾವ ಬಲಂ ಧ್ಯಾತ್ವಾ ಆ ಶಿವನ ಪ್ರಭಾವ ಶಿವನ ಕೊಟ್ಟಂತಹ ಈ ಶಕ್ತಿ ಇದನ್ನು ನೀನು ಯೋಚಿಸಿಕೊಂಡು ಸ್ವತಂತ್ರ ಕೃತಿಕಾರಕಃ ನೀನೇ ಸ್ವತಂತ್ರ ಅಂಥೇಳಿ ನೀನು ವರ್ತಿಸ್ತಾ ಇದ್ದೀಯಾ ತದ್ಗತಿ ಸುಸಮ್ಞಾಯ ಪಶ್ಚಾತ್ತಾಪಮಾಪಸ ನಿನ್ನ ಈ ನಡತೆಯನ್ನು ನೋಡು ಅವನು ಕೂಡ ಪಶ್ಚಾತ್ತಾಪ ಹೊಂದಿದ್ದಾನೆ ವಿಪ್ರಮ್ ಸರ್ವೋಪರಿಪ್ರಾಹ ಸೋಕ್ತ ವೇದ ಪ್ರಮಾಣ ಹಾಗಾಗಿ ಹಾಗಾಗಿಯೇ ಆತ ತನ್ನ ಬಾಯಿಂದ ಹೊರಬಿದ್ದಂಥ ವೇದಗಳೇ ಪ್ರಮಾಣ ಅಂಥೇಳಿ ಹೇಳಿದ ಹಾಗೆಯೇ ಬ್ರಾಹ್ಮಣನೇ ಎಲ್ಲರಿಂದ ಶ್ರೇಷ್ಠ ಅಂತೇಳಿ ಹೇಳಿದ್ದಾನೆ ವಿಪ್ರಮ್ ಸರ್ವೋಪರಿ ಸೂಕ್ತ ವೇದ ಪ್ರಮಾಣ ಕೃತ ತನ್ನ ತಾನು ಹೇಳಿದ ವೇದವೇ ಪ್ರಮಾಣ ಅಂತಲೇ ಹೇಳಿದ ಹೊರತನ್ನು ನಿನ್ನನ್ನು ಹೇಳಲಿಲ್ಲ ಅಂತೇಳಿ ಹೇಳ್ತಾನೆ ತಜ್ಞಾತ್ವಾಹಂ ಹರೇತ್ವಾಧ್ಯ ಶಿಕ್ಷಯಿಷ್ಯಾಮಿ ತತ್ ಬಲ ಅದು ಇದನ್ನೆಲ್ಲ ನಾನು ತಿಳ್ಕೊಂಡಿದ್ದೇನೆ ಅದಂತೇಳಿದು ಈಗ ನಿನಗೆ ನಾನಿವತ್ತು ಯಥಾನ ಕುರಿಯಾ ಕುರಾಪೀದೃಶಂ ಕರ್ಮ ಕದಾಚನ ಇನ್ನೆಲ್ಲಿಯೂ ಕೂಡ ಈ ರೀತಿ ನೀನು ಮಾಡಬಾರ್ದಂತಹ ಮೋಸದ ಕೆಲಸವನ್ನು ಅಂತೇಳಿ ನಿನಗೆ ಶಿಕ್ಷೆ ಕೊಡ್ತೇನೆ ಆ ಬಲದಿಂದಲೇ ಯಾವುದು ವೇದ ಪ್ರಮಾಣವಾದ ಆ ಬ್ರಾಹ್ಮಣ ಬಲದಿಂದಲೇ ನಾನಿಗ ನಿನಗೆ ಶಿಕ್ಷೆ ಕೊಡ್ತಾ ಇದ್ದೇನೆ ಅದ್ಯಾಪಿ ನಿರ್ಭಯಸ್ತಂಹಿ ಸಂಘಂ ನ ಅಪರ ನ ಅಪಹ ನ ಆಪ ತರಸ್ವಿನ ಇವತ್ತಿನವರೆಗೂ ನಿನಗೆ ಭಯ ಇರಲಿಲ್ಲ ನಿರ್ಭಯನಾಗಿದೆಯ ನೀನು ಯಾಕೆ ನಿನಗೆ ತರಸ್ವಿ ಅಂದರೆ ಕೋಪಿಷ್ಟನಾದ ಯಾರ ಒಟ್ಟಿಗೂ ನಿನಗೆ ಇಷ್ಟವರೆಗೆ ಸಂಪರ್ಕ ಬರಲಿಲ್ಲ ಸಂಘಮ್ ನ ಆಪಹ ನೀನು ಹೊಂದಲಿಲ್ಲ ತರಸ್ವಿನ ಕೋಪಿಷ್ಟರ ಸಂಘವನ್ನು ಹೊಂದಲಿಲ್ಲ ನಿನಗೆ ಸಂಪರ್ಕ ಸಿಗಲಿಲ್ಲ ಅಂತ ಅವರದ್ದು ಸಂಸರ್ಗ ಇದಾನೀಂ ಲಪ್ಸ್ಯಸೆ ವಿಷ್ಣು ಫಲಂ ಸ್ವಕೃತಕರ್ಮ ಮಣಹ ಹಾಗಾಗಿ ಇಷ್ಟವರಿಗೆ ನೀನು ಮಾಡಿದ ಈ ಮೋಸದ ಕೆಲಸ ಕಾರ್ಯಗಳಿಗೆ ಫಲವನ್ನು ಅನುಭವಿಸ್ತೀಯ ಕೇಳು ಇರಾನಂ ಲಪ್ಸ್ಯಸೆ ಈಗ ಹೊಂದರಲಿದ್ದೀಯ ನೀನು ಲಭಿಸಿದ ಲಭಿಸಲಿಕ್ಕಿದೆ ನಿನಗೆ ಹೇ ವಿಷ್ಣುವೆ ನೀನು ಮಾಡಿದ ಕರ್ಮಕ್ಕೆ ಫಲ ಇತ್ತ ಮುಕ್ತ ಹರಿಮ್ಸೋಥ ಮುನಿರ್ಮಾಯ ವಿಮೋಹಿತ ಶಶಾಪ ಕ್ರೋಧ ನಿರ್ವಿಣ್ಣು ಪ್ರದರ್ಶಯನ್ ಹೀಗೆ ಆ ನಾರದಮುನಿಯು ಶಿವ ಮಾಯಾ ವಿಮೋಹಿತನಾಗಿ ಶ್ರೀಹರಿಯನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ ಇಷ್ಟು ಹೇಳಿ ಶಶಾಪ ಕ್ರೋಧ ನಿರ್ವಿಣ್ಣು ಕ್ರೋಧದಿಂದ ಮುಂದು ಗಾಣದವನಾಗಿ ಕಣ್ಣು ಕಾಣದವನಾಗಿ ಕ್ರೋಧ ಆಕುಲನಾಗಿ ಕ್ರೋಧದಿಂದ ಕೋಪದಿಂದ ಕೂಡಿದವನಾಗಿ ತನ್ನ ಬ್ರಹ್ಮ ತೇಜಸ್ಸನ್ನು ಪ್ರದರ್ಶಿಸ್ತಾ ಶಾಪ ಕೊಡ್ತಾನೆ ಶಶಾಪ ಶಾಪ ಕೊಟ್ಟು ಸ್ತ್ರೀಕೃತಿ ಏನು ಅಂಥೇಳಿ ಸ್ತ್ರೀಕೃತ ವ್ಯಾಕುಲಂ ವಿಷ್ಣು ಮಾಂ ಅಕಾರ್ಷಿ ವಿಮೋಹಕ ನಿನ್ನ ಮೋಹ ಮಾಯಾಶಕ್ತಿಯಿಂದ ಸ್ತ್ರೀ ವ್ಯಾಜದಿಂದ ಒಬ್ಬ ಹೆಂಗಸಿಗೋಸ್ಕರವಾಗಿ ಎಲ್ಲರನ್ನ ಮರಳುಗೊಳಿಸತಕ್ಕಂತಹ ನೀನು ನನ್ನನ್ನು ಕೂಡ ಆ ರೀತಿಯಾಗಿ ವ್ಯಾಕುಲನನ್ನಾಗಿ ಮಾಡಿದೆ ಸ್ತ್ರೀಕೃತ ವ್ಯಾಕುಲಂ ಮಾಂ ಅಕಾರ್ಷಿ ವಿಮೋಹಕ ಸ್ತ್ರೀಯ ಬಗ್ಗೆ ಮೋಹ ಬರುವಾಗಿ ನನಗೆ ಅನ್ವಕಾರ್ಶಿ ಸ್ವರೂಪೇಣ ಏನ ಕಾಪಟ್ಯ ಕಾರ್ಯಕೃತ ಈ ಅನ್ವಕಾಷಿ ಸ್ವರೂಪೇಣ ಏನ ಯಾವ ಸ್ವರೂಪದಿಂದ ನೀನು ಈ ಕಪಟ ಕಾರ್ಯವನ್ನು ಮಾಡಿದೆಯೋ ನನಗೆ ಮೋಸ ಮಾಡಿದೆಯೋ ಯಾವ ಸ್ವರೂಪದಿಂದ ಅಲ್ಲಿ ಇವನಿಗೆ ನಾರದನಿಗೆ ಕಪಿಯ ಮುಖವನ್ನು ಕೊಟ್ಟು ತಾನು ಅಲ್ಲಿ ಸ್ವಯಂ ವಿಷ್ಣು ಸ್ವರೂಪವೇ ವಿಷ್ಣುವ ಅಲ್ಲಿ ರೂಪದಿಂದ ಬಂದು ಮನುಷ್ಯ ರೂಪವನ್ನು ಧರಿಸಿ ವಿಷ್ಣು ಬಂದು ಸುಮತಿಯನ್ನು ಅಲ್ಲಿ ವರಿಸ್ತಾನೆ ಸುಮತಿ ಅವಳು ಆ ವಿಷ್ಣುವನ್ನು ಕಂಡು ಹಾರ ಹಾಕ್ತಾಳೆ ಸ್ವಯಂವರದಲ್ಲಿ ಅದು ಯಾವ ರೂಪ ಇದೆ ಆ ರೂಪ ಅದು ಮನುಷ್ಯ ರೂಪ ವಿಷ್ಣು ಮನುಷ್ಯನಾಗಿ ಬಂದದ್ದಲ್ಲಿ ಆದರೂ ದಿವ್ಯವಾದ ಬಾಕಿ ಮನುಷ್ಯರಿಗಿಂತ ವಿಶೇಷವಾದಂಥ ರೂಪ ಆ ರೂಪವನ್ನೇ ಧರಿಸಿ ನೀನು ಹ್ಞೂ ಹುಟ್ಟು ಅನ್ವಕಾರ್ಶಿ ಸ್ವರೂಪೇಣ ಏನು ಕಾಪಟ್ಯ ಕಾರ್ಯಕರ್ತ ಈ ಮೋಸವನ್ನ ಮೋಸವನ್ನು ಮಾಡಲಿಕ್ಕೆ ನೀನು ಯಾವ ರೂಪ ಧರಿಸಿ ಬಂದಿಯೋ ನನಗೆ ಯಾವ ರೂಪ ಕೊಟ್ಟೆ ಅಂತೇಳಿ ಅಲ್ಲ ನೀನು ಯಾವ ರೂಪ ಧರಿಸಿ ಬಂದಿಯೋ ಆ ರೂಪವನ್ನೇ ಧರಿಸಿ ಹುಟ್ಟು ನೀನು ಭೂಲೋಕದಲ್ಲಿ ತದ್ರೂಪೇಣ ಮನುಷ್ಯ ಸ್ವಂಭವ ತದ್ದುಖುಗ್ ಭುಗ್ ಹರೇ ಆ ರೂಪದಿಂದ ನೀನು ಮನುಷ್ಯನಾಗು ಆ ದುಃಖವನ್ನು ನೀನು ಅನುಭವಿಸು ಉಣ್ಣುವನಾಗು ತತ್ ಬುಕ್ ತದ್ದುಃಖ ಬುಕ್ ಹರೇ ಆ ದುಃಖವನ್ನು ಭುಜಿಸುವ ಯಾವ ದುಃಖ ಈಗ ನನಗೆ ಯಾವ ದುಃಖ ಉಂಟಾಯಿತೋ ಸ್ತ್ರೀ ವಿರಹದ ದುಃಖ ಆ ದುಃಖ ನಿನಗ ಉಂಟಾಗಲಿ ಮನುಷ್ಯನಾಗಿ ನೀನು ಹುಟ್ಟು ಅಲ್ಲಿ ಸ್ತ್ರೀ ದುಃಖ ಸ್ತ್ರೀ ವಿರಹದ ದುಃಖ ನಿನಗಾಗಲಿ ಎನ್ ಮುಖಂ ಕೃತವಾನ್ ಮೇ ತ್ವ ತೇ ನನಗೆ ಯಾವ ಮುಖವನ್ನು ನೀನು ಕೊಟ್ಟಿಯೋ ಅಂಥ ಮುಖದವರು ನಿನಗೆ ಸಹಾಯಕರಾಗಿ ಅಲ್ಲಿ ಬರಲಿ ಕಪಿಗಳು ವಾನರರು ನಿನಗೆ ಸಹಾಯಕರಾಗಲಿ ತ್ವ ಸ್ತ್ರೀವಿಯೋಗಜಂ ದುಃಖಂ ಲಭಸ್ವ ಪರದುಃಖದ ಹೋ ಮನುಷ್ಯಗತಿಕ ಪ್ರಾಯೋ ಭವ್ಞ ಭವ್ಞಾನ ಭವ ಅಜ್ಞಾನ ವಿಮೋಹಿತ ನೀನು ಅಜ್ಞಾನದಿಂದ ಆವರಿಸಲ್ಪಟ್ಟವನಾಗಿ ಮನುಷ್ಯನಾಗಿ ಮನುಷ್ಯ ಸಹಜ ಬುದ್ಧಿಯಿಂದ ಮನುಷ್ಯ ಸಹಜವಾದಂಥ ಬುದ್ಧಿ ಉಳ್ಳುವವನಾಗಿ ಸ್ತ್ರೀವಿಯೋಗದ ದುಃಖವನ್ನು ಪರಮದುಃಖವನ್ನು ಅನುಭವಿಸುವವನಾಗು ನೀನು ಮನುಷ್ಯನಾಗಿ ವಿಲಪಿಸ್ತಾ ಇರು ಅಜ್ಞಾನದಿಂದ ಇತಿ ಶಕ್ ಹರಿಂ ಮೋಹಾನ್ನಾರದೋ ಅಜ್ಞಾನ ಮೋಹಿತ ವಿಷ್ಣು ದುರ್ಜಗ್ರಾಹ ಶಾಪಂ ಪ್ರಶಂಸನ್ ಶಾಂಭವೀಂ ಅಜಾಂ ಹೀಗೆ ಅಜ್ಞಾನ ಮೋಹಿತನಾದಂತಹ ಶಿವ ಮಾಯೆಯನ್ನು ಮೋಹಿತನಾದ ನಾರದ ಮೋಹದಿಂದ ಹರಿಗೆ ಶಾಪವನ್ನು ಕೊಟ್ಟ ಆ ಕೊಟ್ಟಂತಹ ಶಾಪವನ್ನು ವಿಷ್ಣುವು ಆ ಶಾಂಭವೀ ಮಾಯೆಯನ್ನು ನಾಶವಿಲ್ಲದಿರತಕ್ಕಂತಹ ಅನಾದಿಯಾದಂತಹ ಅಜ ಶಾಂಭವೀ ಮಾಯಾ ಜನ್ಮ ಜನನ ಇಲ್ಲದಂತಂದರೆ ಅನಶವಿಲ್ಲದಂತಹ ಜನನವನ್ನು ಶಾಶ್ವತವಾದ ಶಿವಮಾಯಿಯನ್ನು ಪ್ರಶಂಸಿಸುತ್ತಾ ಪರಮಾತ್ಮನ ಮಾಯನ್ನು ಹೊಗಳಾ ಆ ಶಾಪವನ್ನು ವಿಷ್ಣು ಜಗ್ರಾಹಂ ಶಾಪ ಪರಿಗ್ರಹಿಸಿದೆ ಅದನ್ನು ಅಥ ಶಂಭುರ್ ಮಹಾಲೀಲೋ ನಿಶ್ಚಕರ್ಷ ವಿಮೋಹಿನೀ ಆವಾಗ ಶಂಭು ಇಷ್ಟೆಲ್ಲ ಆಯ್ತಲ್ಲ ಇದು ಯಾವ ಅವತಾರ ತಮಗೆ ಗೊತ್ತಾಗಿರ್ಬೋದು ಈಗಾಗಲೇ ರಾಮನಾಗಿ ಹುಟ್ಟುವಂಥದ್ದು ಅದಕ್ಕೆ ಒಂದು ಪೀಠಿಕೆ ಆಯ್ತಿದು ವಿಷ್ಣು ರಾಮನಾಗಿ ಹುಟ್ಟಲಿಕ್ಕೆ ಒಂದು ನೆಪ ಆಯ್ತಿದು ಈ ಶಾಪ ಅಂದರೆ ಮನುಷ್ಯ ರೂಪವನ್ನು ತಾಳುವಂಥದ್ದು ಆಮೇಲೆ ಕಪಿಗಳ ಸಹಾಯವನ್ನು ಪಡ್ಕೊಳ್ಳುವಂಥದ್ದು ಸ್ತ್ರೀ ವಿಯೋಗದ ದುಃಖವನ್ನು ಅನುಭವಿಸುವಂಥದ್ದು ಹೇಗೆ ಈಗ ಶಂಭು ಏನು ಮಾಡಿದ ಪರಮಾತ್ಮ ಮಹಾಲೀಲ ಹೇಳುವಂತಹ ಪರಮಾತ್ಮ ನಿಶ್ಚಕರ್ಷ ವಿಮೋಹಿನಿ ತನ್ನ ಮೋಹದ ತನ್ನ ಮಾಯೆ ಏನಿದೆ ಅದನ್ನು ವಾಪಸ್ ತಗೊಂಡ ಮಾಯಾ ಬಲೆಯನ್ನು ತೆಗೆದ್ದ ಆಗ ಸ್ವಮಾ ಮೋಹಿತೋ ಜ್ಞಾನೀನಾರದ್ಯೋಪ್ಯಭವದ್ಯಯ ಯಾವತನ್ನ ಸರ್ವಮೋಹಕವಾದ ಹ್ಞೂ ಯಾವ ಮಾಯೆಯ ಪ್ರಭಾವಕ್ಕೆ ಸಿಲುಕಿ ಜ್ಞಾನಿಯಾದ ನಾರದನೂ ಮೋಹಿತನಾಗಿಬಿಟ್ಟನು ಅಂತಹ ಮಾ ಮೋಹ ಸರ್ವಮೋಹಕವಾದ ಮಾಯೆಯನ್ನು ಲೀಲಾಮಯರ ಶಿವ ಉಪ ಅಂತರ್ಹಿತಾಂ ಮಾಯಾಂ ಪೂರ್ವವನ್ ಮತಿಮಾನಭೂತ್ ನಾರದೋ ವಿಸ್ಮಿತಮನಾಪ್ತಬೋಧೋ ನಿರಾಕುಲಹೋ ನೋಡಿ ಆ ಮಾಯೆ ಶಿವಮಾಯೆ ಹೋದ ತಕ್ಷಣ ಉಪಸಂಹಾರ ಆದ ತಕ್ಷಣ ಬಿಟ್ಟು ಹೋದ ಮೇಲೆ ಮೊದಲಿನ ಹಾಗೆ ಬುದ್ಧಿ ಉಳ್ಳವನ ನಾರದ ವಿಸ್ಮಿತನಾಗಿ ಆಶ್ಚರ್ಯವಾಗಿ ಇಷ್ಟೆಲ್ಲ ನಡೆದ್ರ ಬಗ್ಗೆ ನೆನಪಿತ್ತವನಿಗೆ ಇಷ್ಟೆಲ್ಲ ನಡೆದದ್ದು ಇದ್ರ ಬಗ್ಗೆ ತುಂಬ ದುಃಖ ಉಂಟವನಾರದ ಜ್ಞಾನ ಸರಿಯಾದ ಜ್ಞಾನ ಅವನಿಗೆ ಬಂತು ಅವನ ಮಂಕುತನ ಕವಿದದ್ದು ಹೋದ ಕಾರಣ ಅದು ಭ್ರಾಂತಿ ಅಂತೇಳಿ ಅವನಿಗೆ ಗೊತ್ತಾಯಿತು ಅತ್ಯಂತ ದುಃಖವುಳ್ಳವನಾದ ಪಶ್ಚಾತ್ತಾಪಮತಿ ಪಶ್ಚಾತ್ತಾಪಮವ ಆಪ್ಯ ಅತಿ ನಿನಿಂದ ಸ್ವಂಹುರ್ಮುಹು ಹು ಪಶ್ಚಾತ್ತಾಪವನ್ನು ಹೊಂದಿದ ಅತಿಯಾಗಿ ತನ್ನನ್ನು ಪುನಃಪುನಃ ನಿಂದಿಸತೊಡಗಿದ ತಾನು ಮಾಡಿದ ತಪ್ಪಿಗೆ ಪ್ರಶಶಂಸ ತದಾ ಮಾಯಾಂ ಶಾಂಭವೀಂ ಜ್ಞಾನಿ ಮೋಹಿನೀಂ ಜ್ಞಾನಿಗಳನ್ನೇ ಮೋಹಿಸತಕ್ಕಂತಹ ಪರಮ ಬಲಯುತವಾದಂತಹ ಶಾಂಭವೀ ಮಾಯಿಯನ್ನು ಆಗುವಾಗ ಅವನು ಪ್ರಶಂಸೆ ಮಾಡಿದ ಅಥಜ್ಞಾತ್ವ ಮುನಿಸರ್ವಂ ಮಾಯಾ ವಿಭ್ರಮಾತ್ಮನಃ ಆಪ ತತ್ ಪಾದಯೋರ್ ವಿಷ್ಣುವ್ರ ನಾರದೋ ವೈಷ್ಣವೋತ್ತಮಃ ವೈಷ್ಣವರಲ್ಲಿ ಉತ್ತಮನಾದಂಥ ಪರಮ ವೈಷ್ಣುವಂತಹ ನಾರದ ಇದೆಲ್ಲವೂ ಕೂಡ ಆ ಶಂಭುವಿ ಮಾಯೆಯಿಂದ ತಾನು ಭ್ರಮಿಸಿ ಭ್ರಮೆ ಹೊಂದಿ ಹೀಗೆ ಆದದ್ದು ಅಂತೇಳಿ ತಿಳಿದು ವಿಷ್ಣು ವಿಷ್ಣುವಿನ ಪಾದಗಳಿಗೆ ಬೀಳ್ತಾನೆ ನಾರದ ವಿಷ್ಣು ಭಕ್ತರಲ್ಲಿ ಶ್ರೇಷ್ಠನಾದ ನಾರದ ಆ ಪತತ್ ಪಾದಯೋ ವಿಷ್ಣು ನಾರದು ವೈಷ್ಣವೋ ಉತ್ತಮ ಉತ್ತಮನಾದ ನಾರದ ಬಿದ್ದ ಪಾದಗಳಿಗೆ ವಿಷ್ಣುವಿನ ಶ್ರೀಮನ್ನಾರಾಯಣ ಪಾದಗಳಿಗೆ ಹರಿ ಉಪಸ್ಥಾಪಿತ ಪ್ರಾಹ ವಚನ ನಷ್ಟದುರ್ಮತಿ ಮಯದುಕ್ತಯ ದುರುತಯಃ ಪ್ರೋಕ್ತ ಮೋಹಿತನ ಕುಬುನಾ ಹಾಗೆಯೇ ಆವಾಗ ಹರಿ ಉಪಸ್ಥಾಪಿತ ಹರಿ ಅವನನ್ನು ಮೇಲೆತ್ತಿಕಿರಿಸಿದ ಹರಿಯಿಂದ ಮೇಲೆ ಕುಳ್ಳಿರಿಸಲ್ಪಟ್ಟಂತಹ ಈ ನಾರದ ದುಶ್ ನಷ್ಟ ದುರ್ಮತಿ ತನ್ನ ಕೆಟ್ಟ ಬುದ್ಧಿಯೆಲ್ಲವೂ ಕಳ್ಕೊಂಡಾಗ ಕಳ್ಕೊಂಡು ಹೇಳ್ತಾನೆ ಪ್ರಾಹ ವಚನಂ ಈ ಮಾತನ್ನು ಹೇಳ್ತಾನೆ ಮಯಾ ದುರುಕ್ತಯ ಪ್ರೋಕ್ತಾಹ ನನ್ನಿಂದ ಕೆಟ್ಟ ಮಾತುಗಳು ಹೇಳಲ್ಪಟ್ಟವು ದುರ್ ಉಕ್ತಿಗಳು ಕೆಟ್ಟ ದುರುಕ್ತಿಗಳು ಮೋಹಿತ ಏನದು ಕುಬುದ್ಧಿ ನಾಮ ಕುಬುದ್ದಿ ಕೆಟ್ಟ ಬುದ್ಧಿಯಿಂದ ಬುದ್ಧಿಯಿಂದ ಮೋಹಗೊಂಡಂತ ನಾನು ಬೇರೆ ಬೇರೆ ರೀತಿ ಕೆಟ್ಟ ಮಾತುಗಳನ್ನು ಹೇಳಿಬಿಟ್ಟೆ ದತ್ತ ಶಾಪೋಪಿ ತೇನಾಥ ವಿತಥಂಕುರು ತಂ ಪ್ರಭೋ ಮಹತ್ಪಾಪಕಾಷಂಹಿ ಯಾಸ್ಮಿ ನಿರಯಂ ಧ್ರುವಂ ನಿನಗೆ ಶಾಪವನ್ನು ಕೂಡ ಕೊಟ್ಟುಬಿಟ್ಟೆ ಹೇ ನಾಥನೇ ಒಡೆಯನೇ ಅದನ್ನು ನೀನು ವ್ಯರ್ಥವಾಗುವಾಗ ಮಾಡು ಪ್ರಭುವೇ ದೊಡ್ಡ ಪಾಪ ಮಹಾಪಾಪವನ್ನು ನಿನ್ನೆ ಮಾಡಲ್ಪಟ್ಟಿದ್ದು ಶಾಶ್ವತವಾಗಿಯೂ ಇದು ನನಗೆ ನರಕವನ್ನು ಕೊಡುವಂಥದ್ದು ಖಂಡಿತ ಅಂತೇಳಿ ಹೇಳ್ತಾನೆ ನಾರದ ಕಮುಪಾಯ ಹರೇ ಕುರ್ಯಾಂ ದಾಸೋಹಂ ತೇ ತಮ ಆದಿಶ ಏನ ಪಾಪ ಕುಲಂ ನಶ್ಯೇನ್ ಭವೇನ್ ಮಮ ಹೇ ಹರಿಯೇ ಯಾವ ಉಪಾಯದಿಂದ ನಾನು ನನ್ನ ಈ ಪಾಪಗಳನ್ನು ಕಳ್ಕೊಳ್ಳಿ ಏನನ್ನು ಮಾಡಲಿ ನಾನು ನಿನ್ನ ದಾಸನ್ನು ನಾನು ಅದನ್ನು ಆದೇಶಿಸು ಏನು ಮಾಡಬೇಕು ಅಂತೇಳಿ ನನಗೆ ಆದೇಶ ಮಾಡು ಅದನ್ನು ಮಾಡ್ತೇನೆ ಯಾವುದರಿಂದ ನನಗೆ ನರಕ ವಾಸವು ಇಲ್ಲವಾಗುವುದೋ ನರಕವು ತಪ್ಪಿ ಹೋಗುವುದು ಹೇಗೋ ಅದನ್ನು ಆ ದಾರಿಯನ್ನು ತೋರಿಸು ಇತ್ಯತ್ವಾ ಸ ಪುನರ್ ಮುನಿ ಪಾದಯೋರ್ಮುನಿಸತ್ತಮಃ ಪಪಾತ ಸುಮತಿರ್ಭಕ್ತ್ಯ ಪಶ್ಚಾತ್ತಾಪಸಮನ್ವಿತ ಈ ರೀತಿ ಹೇಳ್ತಾ ಪುನಃ ಮೇಲೆತ್ತಿ ಆಗಲೇ ವಿಷ್ಣು ಮೇಲೆತ್ತಿ ಕೂತುಗೊಳಿಸಿದ್ದವನನ್ನು ಪುನಃ ವಿಷ್ಣುವಿನ ಪಾದಕ್ಕೆ ಬಿದ್ದು ಆ ಮುನಿಶ್ರೇಷ್ಠ ಒಳ್ಳೆ ಬುದ್ಧಿಯಿಂದ ಸುಮತಿ ಭಕ್ತಿಯ ಭಕ್ತಿಯಿಂದ ಪಶ್ಚಾತ್ತಾಪ ಸಮನ್ವಿತನಾಗಿ ಕೇಳ್ತಾನೆ ಪುನಃ ವಿಷ್ಣುವಿನ ಪಾದಕ್ಕೆ ಬೀಳ್ತಾನೆ ಅಥವಾ ವಿಷ್ಣು ಸ್ತಮುತ್ಥಾಪ್ಯ ಈಗ ಪುನಃ ನನ್ನ ಮೇಲೆಬ್ಬಿಸಿ ವಿಷ್ಣು ಬಭಾಷೆ ಸೂಂದೃತ ವಚಃ ಸೂನೃತ ಒಳ್ಳೆಯ ಮಾತುಗಳನ್ನು ಹ್ಞೂ ಹೇಳ್ತಾನೆ ಪ್ರಿಯವಾದ ಮಾತುಗಳನ್ನು ಸೂನೃತ ವಿಷ್ಣುರು ವಾಚ ಸೂಂದೃತ ಅಂದರೆ ಸುನೃತ್ಯನೇನ ಇತಿ ಸುಂದೃತ ಅಂಥೇಳಿ ಚೆನ್ನಾಗಿ ನರ್ತನ ಮಾಡುವಂಥಂದರೆ ಆನಂದವನ್ನು ಕೊಡುವಂತಹದ್ದು ಆನಂದ ಹರ್ಷವನ್ನು ಉಂಟು ಮಾಡುವಂಥ ಅಂಥೇಳಿ ಸು ನೃತ್ಯತಿ ಅನೇನ ಇತಿ ಸೂಂದೃತಃ ಸತ್ಯವೂ ಪ್ರಿಯವೂ ಆಗಿರ್ತಕ್ಕಂಥ ವಾಕ್ಯ ಅಂಥೇಳಿ ಅದು ಋತ ಅಂದರೆ ಸತ್ಯವಾದಂಥ ಮಾತಾಗಿರಬೇಕು ಹಾಗೆ ಪ್ರಿಯವೂ ಆಗಿರ್ತಕ್ಕಂಥ ಸು ಒಳ್ಳೆಯದ್ದು ಅಂದರೆ ಕೇಳುವಾಗಲೂ ಹಿತವಾಗಿರ್ತದೆ ನಾ ಕೇಳಲಿಕ್ಕೂ ಖುಷಿಯಾಗುವಂಥದ್ದು ಪ್ರಿಯವಾದಂಥದ್ದು ಮಾತು ಹಾಗೆ ಸತ್ಯವು ಕೆಲವು ಸಲ ಸತ್ಯವು ಕಠೋರವಾಗಿರ್ತದೆ ಕೇಳಲಿಕ್ಕೆ ಅಂಥದ್ದಲ್ಲ ಇದು ನಿನಗೆ ಪ್ರಿಯವೂ ಆಗಿರ್ತಕ್ಕಂಥದ್ದು ಹಾಗೂ ಒಳ್ಳೆಯದು ಮಾಡುವಂಥದ್ದು ಹಿತವೂ ಆಗಿರ್ತಕ್ಕಂಥ ವಾಕ್ಯ ಅದನ್ನು ಸೂಂದ್ರತ ಅಂಥೇಳಿ ಹಾಗೆ ಅಂಥ ಮಾತನ್ನು ವಿಷ್ಣು ಹೇಳ್ತಾನೆ ವಿಷ್ಣುರುವಾಚ ನ ಖೇದಂ ಗುರುಮೇ ಭಕ್ತ ವರಸ್ತಂ ನಾತ್ರ ಸಂಶಯ ಅಯ್ಯ ಭಕ್ತಾಗಿರಿಸ ಭಕ್ತಾಗಿರಿಸರನೆ ವ್ಯತ್ಯಪಬೇಡ ನೀನು ಶ್ರೇಷ್ಠನೇ ಸರಿ ವರಹ ತ್ವ ನ ಸಂಶಯ ಸಂಶಯ ಇಲ್ಲ ಶೃಣುತಾ ತ ಪ್ರವಕ್ಷ್ಯಾ ಸುಹಿಂ ತವ ಕೇಳು ಮಗನೇ ಅಪ ಕೇಳು ಹೇಳ್ತೇನೆ ನಿನಗೆ ಏನು ನಿಶ್ಚಯ ಅಂತ ನಿನಗೆ ಹಿತವಾದದ್ಯಾವುದಂತೆ ಖಂಡಿತವಾಗಿ ಕೂಡ ಹೇಳ್ತೇನೆ ನಿರಯಸ್ತೇನ ಭವಿತ ಶಿವಶಂತೆ ವಿಧಾತಿ ನಿನಗೆ ನಿರಾಯ ನ ಭವಿತಾ ತೇ ನಿನಗೆ ನರಕ ಆಗುವುದಿಲ್ಲ ನರಕ ಉಂಟಾಗುವುದಿಲ್ಲ ಶಿವ ಶಂ ತೇ ವಿಧಾಸ್ತಿ ನಿನಗೆ ಮಂಗಳವನ್ನು ಕೊಡ್ತಾನೆ ಶಿವನು ಉಂಟು ಮಾಡ್ತಾನೆ ಯದ ಕಾಶೀ ಶಿವವಚಃ ಯಾಕೆಂದರೆ ನೀನು ಶಿವನ ಮಾತನ್ನು ಮಾಡಿದೀ ಈಗ ಶಿವನು ಹೇಳಿದಾಗ ನೀನು ಮಾಡಿದ್ಯಾ ಶಿವ ಸಂಕಲ್ಪ ಏನಿತ್ತು ಅದನ್ನು ನೀನು ಮಾಡಿದ್ಯಾ ನಿನಗೆ ಶಿವನು ಒಳ್ಳೆಯದನ್ನು ಮಾಡ್ತಾನೆ ವಿತಥಂ ಮದ ಮೋಹಿತ ಹೆಮ್ಮೆಯಿಂದ ಮದದಿಂದ ಮೈ ಮರೆತು ಈ ವ್ಯರ್ಥವಾದ ಕೆಲಸವನ್ನು ನೀನು ಮಾಡಿದ್ಯಾ ಅದು ಶಿವನ ಮಾಯೆಯ ಪ್ರೇರಣೆ ಸದತ್ತವಾನ್ ಈದೃಶಂ ತೇ ಫಲಂ ಕರ್ಮ ಫಲಪದ ಅದು ಕಾರಣ ಮಾಡಿದ ಕರ್ಮಗಳ ಫಲವನ್ನು ನೀಡತಕ್ಕಂಥ ಆತನು ನಿನಗೆ ಇಂತಹ ಫಲವನ್ನು ಕೊಟ್ಟಿದ್ದಾನೆ ಶಿವೇಚ್ಛಯ ಅಖಿಲಂ ಜಾತಂ ಕುರುವಿತ್ಥಂ ನಿಶ್ಚಿತಾಂತಿಂ ಕುರು ಇತ್ತಂ ಈ ರೀತಿಯಾಗಿ ಮಾಡು ನಿಶ್ಚಿತಾಂತಿ ಬುದ್ಧಿಯನ್ನು ಮನಸ್ಸನ್ನು ಸ್ಥಿರಗೊಳಿಸಿ ದೃಢವಾಗಿ ಹ್ಞೂ ನೀನು ಇದಂತ್ಕೋ ಶಿವೇಚ್ಛೆಯ ಅಖಿಲಂ ಜಾತ ಇದೆಲ್ಲವೂ ಶಿವನ ಇಚ್ಛೆಯಿಂದ ಆದದ್ದು ಅಂತೇಳಿ ತಿಳಿ ಹ್ಞೂ ಆ ಬಗ್ಗೆ ನೀನು ಮನಸ್ಸನ್ನು ಪೂರ್ಣವಾಗಿ ಶ್ರದ್ಧೆಯನ್ನಿಡು ಮನಸ್ಸಿನಲ್ಲಿ ಈ ಬಗ್ಗೆ ಕುರು ನಿಶ್ಚಿತಾಂ ಮತಿಂ ಕುರು ಇತ್ತಂ ಈ ರೀತಿಯಾಗಿ ನೀನು ನಿಶ್ಚಯವಾದ ಬುದ್ಧಿ ಉಳ್ಳುವ ನಾನು ಏನು ಅಂಥೇಳಿ ಇದೆಲ್ಲವೂ ಶಿವನ ಇಚ್ಛೆಯಿಂದ ಆದದ್ದು ಭಗವಂತನ ಇಚ್ಛೆಯಿಂದ ಅಂಥೇಳಿ ಗರ್ವ ಅಪಹರ್ತಾಸ ಸ್ವಾಮಿ ಆ ಸರ್ವ ಗರ್ವಗಳನ್ನು ನಿನ್ನ ಗರ್ವ ಅಹಂಕಾರವನ್ನು ಅವನೇ ಅಪಹರಿಸ್ತಾನೆ ಅಪಹರಿಸಿದವನು ಅವನೇ ಶಂಕರ ಪರಮೇಶ್ವರ ನಿನಗೆ ಹಾಗೆ ಮುಖ ಬರಲಿಕ್ಕೆ ಕಾರಣವೂ ಕೂಡ ಅವನ ಸಂಕಲ್ಪವೇ ಅವನೇ ಗರ್ವವನ್ನು ಕೂಡ ಅಪಹರಿಸಿದವ ಶಂಕರನು ಪರಮೇಶ್ವರನು ಅಂಥೇಳಿ ಅಂದರೆ ಶುಭವನ್ನು ಮಾಡತಕ್ಕವನು ಶಂಕರ ಪರಮೇಶ್ವರ ಅಂದರೆ ಎಲ್ಲದರೂ ಒಡೆ ಪರಮಾತ್ಮ ಪರಂ ಬ್ರಹ್ಮ ಪರಾತ್ಮ ಸಚ್ಚಿದಾನಂದ ಬೋಧನಃ ನಿರ್ಗುಣೋ ನಿರ್ವಿಕಾರಿ ಚ ರಜ ಸತ್ವ ತಮಃಪರ ಪರಮೇಶ್ವರ ಪರಮಾತ್ಮ ಎಲ್ಲದರ ಮೂಲ ಯಾರಿದ್ದಾನೆ ಪರಮಾತ್ಮ ಭಗವಂತ ಅಂತೇಳಿ ಹೇಳ್ತೇವೆ ಅವನು ಪರಂ ಬ್ರಹ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಪರಬ್ರಹ್ಮವೇ ಆತ ಪರಾತ್ಮ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆತ ಸಚ್ಚಿದಾನಂದ ಬೋಧನಃ ಸಚ್ಚಿದಾನಂದ ಸ್ವರೂಪಿಯಂಥ ಪರಮಾತ್ಮ ನಿರ್ಗುಣ ಗುಣಶೂನ್ಯನ್ ಸತ್ವ ಸತ್ವರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದ ಮೂರು ಗುಣಗಳು ಇಲ್ಲದವನು ನಿರ್ವಿಕಾರಿ ವಿಕಾರರಹಿತನು ಹಾಗೆ ರಜ ಸತ್ವ ತಮಃಪರ ಸತ್ವರಜಸ್ಸು ತಮಗಳ ತಮ ಎನ್ನತಕ್ಕಂತಹ ಮೂರು ಗುಣಗಳಿಗೂ ಮೀರಿದವನು ಸವಾಮಯ ಸ್ವಾಂ ತ್ರಿಧಾಭವತಿ ಅವನೇ ಸಹ ಆಧಾಯ ಸ್ವೀಕರಿಸಿ ಅವಲಂಬಿಸಿ ಯಾವುದನ್ನು ಮಾಯಾಂ ಸ್ವಾಂ ತನ್ನ ಮಾಯನ್ನು ಅವಲಂಬಿಸಿ ಭವತಿ ರೂಪತಃ ಮೂರು ರೂಪಗಳನ್ನು ಧರಿಸ್ತಾನೆ ಬ್ರಹ್ಮ ವಿಷ್ಣು ಮಹೇಶ ಆತ್ಮ ನಿರ್ಗುಣೋ ಅನಿರ್ಗುಣೋಪಿ ಸಹ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ರೂಪವನ್ನು ಆತನೇ ಧರಿಸ್ತಾನೆ ತನ್ನ ಮಾಯೆಯನ್ನು ಅವಲಂಬಿಸಿ ಆತನೇ ಅವನು ನಿರ್ಗುಣನೂ ಹೌದು ಅನಿರ್ಗುಣನು ಅಂದರೆ ಸಗುಣನೂ ಹೌದು ಎರಡೂ ಹೌದು ಅವನು ಅಂತೇಳಿ ಒಬ್ಬನೇ ಪರಮಾತ್ಮ ಬ್ರಹ್ಮವಿಷ್ಣು ಮಹೇಶ್ವರನಂತಹ ರೂಪವನ್ನು ಧರಿಸ್ತಾನೆ ತನ್ನ ಮಾಯೆಯನ್ನು ಅವಲಂಬಿಸಿ ನಿರ್ಗುಣತ್ವೇ ಶಿವೋ ಶಿವಾಹ್ವೋ ಹಿ ಪರಮಾತ್ಮ ಮಹೇಶ್ವರ ನಿರ್ಗುಣತ್ವದ ಅವಸ್ಥೆಯಲ್ಲಿ ಶಿವನೆಂದು ಹೆಸರನ್ನು ಪಡೆದಂತಹ ಪರಮಾತ್ಮ ಅದ ಮಹೇಶ್ವರ ನೋಡಿ ಇಲ್ಲಿ ಹೇಳಿದ್ದು ಸ್ಪಷ್ಟವಾಗಿದೆ ಬ್ರಹ್ಮವಿಷ್ಣು ಮಹೇಶ್ವರರಿಗೂ ಮೂಲವಾದಂತಹ ಯಾವ ಪರಮಾತ್ಮ ಶಕ್ತಿ ಇದೆ ಈ ತ್ರಿಮೂರ್ತಿ ರೂಪ ಅದು ಅಲ್ಲಿಂದ ಬಂದಂತಹದ್ದು ಆ ಮೂಲದಿಂದ ವ್ಯಕ್ತವಾಗಿರ್ತಕ್ಕಂಥದ್ದು ಆ ಅವ್ಯಕ್ತವಾದ ಯಾವ ಶಕ್ತಿ ಇದೆ ಅದಕ್ಕೆ ಶಿವ ಅಂತೇಳಿ ಹೆಸರು ನಿರ್ಗುಣ ತತ್ವ ನಿರಾಕಾರ ತತ್ವ ಅಂದರೆ ಶಿವ ಅಂದರೆ ಶುಭ ಮಂಗಳ ಪ್ರಪಂಚಕ್ಕೆ ವಿಶ್ವಕ್ಕೆ ಸೃಷ್ಟಿಗೆಲ್ಲದಕ್ಕೂ ಹಿತವನ್ನ ಉಂಟು ಮಾಡತಕ್ಕಂಥ ಸ್ವರೂಪ ಅದು ರೂಪ ಸ್ವರೂಪ ಅಂಥೇಳಿ ಅರೂಪ ರೂಪವಿಲ್ಲದ್ದು ಅಂತಹ ಒಂದು ಶಕ್ತಿ ಅಂತಹ ಒಂದು ತತ್ವ ಪರತತ್ವ ಪರಬ್ರಹ್ಮ ಪರಮಾತ್ಮ ಮಹೇಶ್ವರ ಪರಂ ಬ್ರಹ್ಮಾವ್ಯಯೋನಂತೋ ನಿರ್ಗುಣತ್ವೇ ಶಿವ್ವೋಹಿ ಪರಮಾತ್ಮ ಮಹೇಶ್ವರ ಶಿವ ಶಿವನೆಂದು ಆಹ್ವಾನಿಸಲ್ಪಡುವನು ಕರೆಯಲ್ಪಡುವವನು ಅಂಥೇಳಿ ಶಿವನೆಂಬ ಹೆಸರುಳ್ಳವನು ನಿರ್ಗುಣತ್ವದಲ್ಲಿ ಆ ಪರಮಾತ್ಮ ಪರಮೇಶ್ವರನು ಪರಂ ಬ್ರಹ್ಮ ಅವ್ಯಯ ಅನಂತ ಅವನು ಅವ್ಯಯನು ನಾಶವಿಲ್ಲದವನು ಅನಂತ ಅಂತ್ಯವಿಲ್ಲದವನು ಪರಂಬ್ರಹ್ಮನು ಪರಬ್ರಹ್ಮ ಸ್ವರೂಪನು ಮಹಾದೇವೇತಿ ಗೀಯತೆ ಮಹಾದೇವನು ದೇವದೇವನು ಅಂತೇಳಿ ಅವನೇ ಕರೆಯಲ್ಪಡ್ತಾನೆ ಯಾರು ಮೂರು ಈ ತ್ರಿಮೂರ್ತಿಗಳಿಗೂ ಮೂಲನಾದವನು ಸೇವಯಾ ವಿಧಿ ಸೃಷ್ಟ ಆ ಶಿವನನ್ನು ಸೇವೆ ಮಾಡಿ ಅಥವಾ ಆ ಭಗವಂತನೊಂದು ಕೃಪಾ ಮಾತ್ರದಿಂದಲೇ ಅವನನ್ನು ಧ್ಯಾನ ತಪಸ್ಸುಗಳ ಮೂಲಕವಾಗಿ ಹಲಿಸಿಕೊಂಡೇ ವಿಧಿ ಸೃಷ್ಟ ಆ ಬ್ರಹ್ಮನು ಜಗತ್ತಿಗೆ ಸೃಷ್ಟಿಕರ್ತನಾದ ಪಾಲಕೋ ಜಗತ್ತಾಂ ಅಹಂ ಜಗತ್ತಿನ ಪಾಲಕನಾದೆ ಕೂಡ ಜಗತ್ ಪಾಲಕನಾದೆ ಜಗತ್ತಿನ ಸ್ಥಿತಿ ಕರ್ತನಾದೆ ಪಾಲನಕರ್ತೃವಾದೆ ಸ್ವಯಂ ಸರ್ವಸ್ಯ ಸಂಹಾರಿ ರುದ್ರರೂಪೇಣ ಸರ್ವದಾ ಶಿವನು ತಾನಾಗಿಯೇ ರುದ್ರರೂಪವನ್ನು ಧರಿಸಿ ಇವೆಲ್ಲವನ್ನು ಸಂಹರಿಸ್ತಾನೆ ಸಾಕ್ಷಿ ಶಿವಸ್ವರೂಪೇಣ ಮಾಯಾ ಭಿನ್ನಸ್ಸ ನಿರ್ಗುಣ ಅವನು ಗುಣರಹಿತ ಅವಸ್ಥೆಯಲ್ಲಿ ಮಾಯೆಗೆ ಅಭಿನ್ನನಾಗಿ ಶಿವಸ್ವರೂಪದಿಂದ ಸಾಕ್ಷಿಭೂತನಾಗಿರ್ತಾನೆ ಮಾಯಾ ಅಭಿನ್ನ ಸಹ ನಿರ್ಗುಣ ಶಿವಸ್ವರೂಪೇಣ ಸಾಕ್ಷಿ ಎಲ್ಲದಕ್ಕೂ ಸಾಕ್ಷಿಯಾಗಿ ಇರ್ತಾನೆ ಜಗತ್ತಿನಲ್ಲಿ ಸ್ವೇಚ್ಛಾಚಾರಿ ಸಂವಿಹಾರ ತನ್ನ ಇಷ್ಟ ಬಂದಂತೆ ಅವನು ನಡೀತಕ್ಕಂಥವ ಸ್ವೇಚ್ಛವಾಗಿ ಆಚರಿಸ ಆಚರಿಸತಕ್ಕವನು ಆಚಾರ ಆಚ ಆಚರಣೆ ಮಾಡತಕ್ಕಂಥವನು ತನ್ನ ಇಚ್ಛೆಯಂತೆ ಸ್ವತಂತ್ರ ಸರ್ವ ಸ್ವತಂತ್ರನು ಅಂತೇಳಿ ಭಗವಂತ ಸಂವಿಹಾರಿ ಹಾಗೆ ಸದಾ ವಿಹಾರ ಅಂದರೆ ಆತತ್ ಆತತ್ಯ ಆತ್ಮ ಪರಮಾತ್ಮ ಅಂತೇಳಿದರೆ ಆತ್ಮ ಅಂದರೆ ಒಂದೇ ಆತ್ಮಸ್ವರೂಪ ಅದು ಅದೇನು ಸಂವಿಹಾರಿ ಅಥವಾ ಸತತ್ಯ ಗಮನೇ ಆತ್ಮ ಅಂತೇಳಿದರೆ ಸತತವೂ ಗಮನ ಗತಿಶೀಲವಾದದ್ದು ಅಂದರೆ ಸತತವೂ ವಿಹಾರ ಈ ಶಕ್ತಿ ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೇ ಎದೆಗೆ ಸತತ ಅಂತೇಳಿ ಮನುಷ್ಯ ಮಾತ್ರ ಅಲ್ಲ ಸಕಲ ಚರಾಚರಗಳೊಡನೆ ಈ ಶಕ್ತಿ ಹರಿಯುತ್ತಾ ಇದೆ ಸತತವು ಸಂಚಾರಶೀಲವಾದ್ದು ಗತಿಶೀಲವಾದ್ದು ವಿಹಾರಶೀಲವಾದ್ದು ಆ ಪರಮಾತ್ಮ ಶಕ್ತಿ ಸಂವಿಹಾರಿ ಭಕ್ತ ಹಾಗೆ ಭಕ್ತರನ್ನು ತನ್ನನ್ನು ಯಾರು ಆಶ್ರಯಿಸ್ತಾರೋ ತನ್ನನ್ನು ಯಾರು ಸೇವೆ ಮಾಡ್ತಾರೋ ಅಥವಾ ತನ್ನನ್ನು ಯಾರು ನಂಬಿ ಶರಣಾಗತಿಯನ್ನು ಹೊಂದುತ್ತಾರೋ ತನ್ನಲ್ಲಿ ಅಂತಹ ಭಕ್ತರನ್ನು ಅನುಗ್ರಹಿಸತಕ್ಕಂಥವು ನಾವು ಭಕ್ತ ಅನುಗ್ರಹಕಾರಕಃ ಶೃಣುತ್ವ ನಾರದ ಮುನಿ ಸುಖಪ್ರದಂ ಸರ್ವ ಪಾಪಾಪ ಭಕ್ತಿ ಮುಕ್ತಿಪ್ರದಂ ಸದಾ ಯಾವಾಗಲೂ ಭಕ್ತಿ ಮುಕ್ತಿ ಎರಡನ್ನು ಕೊಡತಕ್ಕಂಥ ಸರ್ವ ಪಾಪಗಳನ್ನು ನಾಶ ಮಾಡತಕ್ಕಂತಹ ಸುಖಪ್ರದವಾದಂತಹ ಸದುಪಾಯವನ್ನು ನಿನಗೆ ಹೇಳ್ತೇನೆ ಕೇಳು ನಾರದಮುನಿಯೇ ತವಸಂಶಯಂ ಸರ್ವಂ ಗಾಯ ಶಂಕರ ಸಧ್ಯಶ ಶತನಾಮ ಶಿವಸ್ತೋತ್ರ ಸದಾ ಅನನ್ಯಮತಿರ್ ಜಪಾ ನೀನು ಸದಾ ಯಾವಾಗಲೂ ಕೂಡ ಅನನ್ಯಮತಿಯುಳ್ಳವನಾಗಿ ಬೇರೆ ಯಾವುದೇ ಮನಸ್ಸಿನಲ್ಲಿ ಬೇರೆ ಯೋಚನೆಗಳಿಲ್ಲದೆ ಸಂಶಯವನ್ನು ಬಿಟ್ಟು ತ ಸ್ವ ಸಂಶಯ ನಿನ್ನ ಸಂಶಯವನ್ನು ಬಿಟ್ಟು ಎಲ್ಲ ಸರ್ವಂ ಎಲ್ಲ ಸಂಶಯಗಳನ್ನು ಬಿಟ್ಟು ಶಂಕರ ಸಧ್ಯಶ ಈ ಕೂಡಲೇ ಬಹು ಈಗ ಶಂಕರನನ್ನು ಸದ್ ಯಶಹ ಹ್ಞೂ ಒಳ್ಳೆಯ ಯಶಸ್ಸು ಕೀರ್ತಿಯುಳ್ಳಂತಹ ಪರಮಾತ್ಮನನ್ನು ಗಾಯ ಜಪ ಅವನನ್ನು ಗಾಯನ ಮಾಡು ಹ್ಞೂ ಅವನನ್ನು ಸ್ತುತಿ ಮಾಡು ಕೀರ್ತನೆ ಮಾಡು ಜಪಿಸು ಅನನ್ಯಮತಿ ಜಪ ಜಪಿಸು ಅಂತೇಳಿ ಹೇಳ್ತಾನೆ ಶತನಾಮ ಶಿವಸ್ತೋತ್ರಂ ಸದಾ ಯಾವಾಗಲೂ ಅನನ್ಯಮತಿಯಿಂದ ಶಿವನ ಶತನಾಮವನ್ನು ನೂರೆಂಟು ಅಥವಾ ನೂರು ಹೆಸರುಗಳನ್ನು ಅನನ್ಯ ಭಕ್ತನಾಗಿ ಬೇರೆ ಯಾವುದೇ ಅನ್ಯ ಮನಸ್ಸಿಲ್ಲದೆ ಸ ಅದನ್ನು ಜಪಿಸ್ತಾ ಇರು ಅಂತೇಳಿ ಶತನಾಮವನ್ನು ಶಿವನ ಯಜ್ಜಪಿತ್ವಾತಂ ಸರ್ವ ತವ ಪಾಪಂ ವಿನಶ್ಯತಿ ಯಾವುದನ್ನು ಜಪಿಸಿದರೆ ನಿನಗೆ ಖಂಡಿತವಾಗಿಯೂ ಬಹು ಬೇಗನೆ ಎಲ್ಲ ಪಾಪಗಳನ್ನ ನಾಶವಾಗ್ತೆಯೋ ಶತನಾಮವನ್ನು ಜಪಿಸು ಇತ್ಯುತ್ವ ನಾರದಂ ವಿಷ್ಣು ಪುನಃ ಪ್ರಾಹದಯಾನ್ವಿತಃ ಈ ರೀತಿಯಾಗಿ ನಾರದನಿಗೆ ವಿಷ್ಣು ಹೇಳಿ ಪುನಃ ಹೇಳ್ತಾನೆ ದಯೆಯುಡವನಾಗಿ ನಾರದ ಮೇಲೆ ತನ್ನ ಭಕ್ತನಾದ ನಾರದನ ಮೇಲೆ ಮುನೇ ನ ಕುರು ಶೋಕಂ ತ್ವಂ ತ್ವಯಾ ಕಿಂಚಿತ್ ಕೃತಂ ನಹಿ ನೀನು ಯಾವುದಕ್ಕೂ ದುಃಖಿಸಬೇಡ ಯಾಕಂತ ಹೇಳಿದರೆ ನೀನೇನು ಮಾಡಿಲ್ಲ ನೀನು ನೀನು ಮಾಡಿದ್ದಿಲ್ಲ ಏನು ಕೂಡ ಸ್ವೇಚ್ಛಯ ಕೃತವಾನ್ ಶಂಭುಹು ಇದಂ ಸರ್ವಂನ ಸಂಶಯ ಇದೆಲ್ಲವೂ ಕೂಡ ಭಗವಂತನೇ ಮಾಡಿಸಿದ್ದು ಸಂಶಯ ಇಲ್ಲ ನೋಡಿ ಈ ರೀತಿಯಾಗಿ ನಾವು ತಿಳಿದರೆ ನಮ್ಮ ಕಷ್ಟಗಳಿಗೂ ಸುಖಗಳು ಎರಡಕ್ಕೂ ಕೂಡ ತಿಳಿಬೇಕು ಇದೆಲ್ಲ ಭಗವಂತನೇ ಕೊಟ್ಟದ್ದು ಅಂತೇಳಿ ಸುಖ ಬಂದರೆ ಕಷ್ಟ ಬಂದರೆ ಎಲ್ಲವೂ ಕೂಡ ಅವನದ್ದಲ್ಲಿ ಇಲ್ಲೇ ಹ್ಞೂ ಸುಖ ಬಂದರೆ ಎಲ್ಲೋ ಅವ ಕಾರಣ ಉಂಟು ಈ ರೀತಿಯಾಗಿ ತಿಳಿದ್ರೆ ಅಲ್ಲಿ ನಮಗೆ ನಿರ್ಮಮ ನಿರ್ಮಮವು ನಿರಹಂಕಾರ ಅಂತ ಹೇಳಿವು ನಾನು ನನ್ನದು ಎನ್ನತಕ್ಕಂಥ ಭಾವ ಹೋಗ್ತದೆ ನನ್ನಿಂದಾಗಿ ಆದದ್ದು ಎನ್ನತಕ್ಕಂಥ ಭಾವ ಆಗ ನಮಗೆ ಅಲ್ಲಿ ಮೂರಕ್ಕೆ ಇಳಿ ಆರಕ್ಕೆ ಏರುವುದಾಗಲಿ ಮೂರಕ್ಕೆ ಇಳಿಯೋದಾಗಲಿ ಹಿಗ್ಗು ತಗ್ಗುಗಳು ಅಲ್ಲಿ ಬರುವುದಿಲ್ಲ ಆಗ ಸ್ಥಿರ ಬುದ್ಧಿಯು ಜಾಗೃತವಾಗ್ತದೆ ಆಹರ್ಷೀ ಅಹರ್ಷಿ ಅಹಾರ್ಷೀತ್ ತ್ವನ್ಮತಿ ದಿವ್ಯಾಂ ನಿನ್ನ ದಿವ್ಯಮತಿಯನ್ನು ನಿನ್ನ ಜ್ಞಾನವನ್ನು ಅಹರ್ಷಿತ್ ಅಪಹರಣ ಮಾಡಿದ ಕಾಮಕ್ಲೇಶಮದಾತ್ಸದೆ ಅವನೇ ಕಾಮಕ್ಲೇಶಾದಿಗಳ ಮೂಲಕ ನಿನ್ನ ಮನಸ್ಸನ್ನು ಚಿತ್ತವನ್ನು ಅಪಹಾರ ಮಾಡಿದ ಅಹರ್ಷೀತ್ ಆಹರಣ ಮಾಡಿದ ಅಪಹರಿಸಿದ ತ್ವನ್ಮುಖಾ ದಾಪ್ರೆ ಶಾಪ ಮೇ ಸ ಮಹೇಶ್ವರ ಹಾಗೆ ನನಗೂ ಕೂಡ ಈಗ ಶಾಪವನ್ನು ಕೊಡಿಸಿದ್ದು ಅವನ ನಿನ್ನ ಮುಖದ ಮೂಲಕ ಅವನೇ ಕೊಡಿಸಿದ್ದು ತ್ವನ್ಮುಖಾತ್ ಶಾ ದಾಪಾಯಂಚಕ್ರೆ ಸಹ ಮಹೇಶ್ವರ ಮೇ ನನಗೆ ಇತ್ತ ಸ್ವಚರಿತ ಲೋಕೆ ಪ್ರಕಟೀಕೃತವಾನ್ ಸ್ವಯಂ ಈ ರೀತಿಯಾಗಿ ತನ್ನ ಭಕ್ತರನ್ನು ಉದ್ದ ಉದ್ಧಾರ ಮಾಡುವುದೇ ಕೆಲಸವಾಗಿ ಇರತಕ್ಕಂತಹ ಅವನು ಮೃತ್ಯುಂಜಯ್ ಕಾಲ ಕಾಲೋ ಕಾಲನಿಗೂ ಕಾಲನಾದ ಮೃತ್ಯುಂಜಯನು ಈ ರೀತಿಯಾಗಿ ತಾನಾಗಿಯೇ ತನ್ನ ಚರಿತ್ರೆಯನ್ನು ಲೋಕದಲ್ಲಿ ಪ್ರಕಟ ಮಾಡಿದ ತನ್ನಲ್ಲಿ ಎಂದು ತೋರಿಸಿದ ಅಂತೇಳಿ ನಮೇ ಶಿವ ಪ್ರಿಯ ಸ್ವಾಮಿ ಸುಖಪ್ರದಃ ಪರಶಿವ ಪರಮಾತ್ಮನಿಗೆ ಸಮನಾದ ಅವನಿಗಿಂತ ಅವನಿಗೆ ಸಮನಾದ ಬೇರೆ ಯಾವ ಸ್ವಾಮಿಯೂ ನನಗಿಲ್ಲ ಒಡೆಯನು ಸುಖಪ್ರದ ಸುಖವನ್ನು ಕೊಡ್ತಕ್ಕಂಥವನು ಸರ್ವಶಕ್ತಿಪ್ರದಃ ಎಲ್ಲ ಶಕ್ತಿಯನ್ನು ಕೊಡ್ತಕ್ಕಂಥವನು ಅವನೇ ಮೇ ಅಸ್ತಿ ನನಗೆ ಸ ಏವ ಪರಮೇಶ್ವರ ಆ ಪರಮೇಶ್ವರ ಎಲ್ಲರೊಡೆಯನಾದ ಭಗವಂತ ಯಾರಿದ್ದಾನೆ ಅವನೇ ನನಗೂ ಕೂಡ ಎಲ್ಲ ಶಕ್ತಿಯನ್ನು ಕೊಡತಕ್ಕಂಥ ಅವನೇ ಪ್ರಿಯನಾದ ಸ್ವಾಮಿಯು ಯಾರೂ ಇಲ್ಲ ನನಗೆ ಅಂತೇಳಿ ಹೇಳ್ತಾನೆ ತಸ್ಯ ತಸ ತಂ ಕುರು ಮುನೆ ತಮೇವ ಸತತಂ ಭಜ ಅವನ ಉಪಾಸಿ ಮಾಡು ಸತತವಾಗಿ ಭಜಿಸು ತಶು ಗಾ ತ್ಮನೆಶಸ್ ಕೀರ್ತಿಯನ್ನ ಚರಿತ್ರ್ಯ ಕೇಳು ಹಾಡು ಕೀರ್ತಿಸು ಗಾಯ ಅಂದರೆ ಗಾನ ಮಾಡು ತ್ವ ಕುರು ನಿತ್ಯಂ ತದರ್ಚನ ನಿತ್ಯವೂ ಅವನರ್ಚನೆಯನ್ನು ಮಾಡು ಕಾಯನ ಮನಸವಾಚಾ ಶಂಕರ ಉಪೈತಿ ಚ ಪಂಡಿತ ಸಹ ಜೀವನ್ಮುಕ್ತ ಉಚ್ಚತೆಯೇ ತ್ರಿಕರಣಪೂರ್ವಕವಾಗಿ ಶಾರೀರಿಕವಾಗಿ ಮನಸ್ ಮಾನಸಿಕವಾಗಿ ಮತ್ತು ಮಾತಿನಿಂದ ಕೂಡ ಶಂಕರನನ್ನು ಯಾವನು ಆ ಭಗವಂತನನ್ನು ಯಾವನು ಯಾವಾಗಲೂ ಕೀರ್ತಿಸ್ತಾ ಇರ್ತಾನೋ ಸೇವಿಸ್ತಾನೋ ಅವನೇ ಪಂಡಿತನು ಅಂತೇಳಿ ತಿಳಿ ತಿಳಿಯಬೇಕು ಅವನೇ ಜೀವನ್ಮುಕ್ತನು ಅಂತೇಳಿ ಹೇಳಲ್ಪಡ್ತಾನೆ ಯಾವಾಗಲೂ ತ್ರಿಕರಣಪೂರ್ವಕವಾಗಿ ಭಗವಂತನನ್ನು ಧ್ಯಾನಿಸ್ತಾ ಇರತಕ್ಕಂಥವನು ಅಥವಾ ಸೇವೆ ಸೇವೆ ಮಾಡ್ತಾ ಇರ್ತಕ್ಕಂಥ ಶಿವೇತಿ ನಾಮ ದಾ ಮಹಾಪಾತಕ ಪರ್ವತ ಬಸ್ಮೀವನ್ಯಾತ್ ಸತ್ಯಂ ಸತ್ಯಂ ಸಂಶಯ ನೋಡಿ ಶಿವ ಎನ್ನತಕ್ಕಂಥ ನಾಮವು ಮಹಾಪಾತಕ ಮಹಾಪ ಪಾಪಗಳನ್ನತಕ್ಕಂಥ ಪರ್ವತಗಳನ್ನೇ ಮಹಾಪಾಪಗಳ ಪರ್ವತರಾಶಿ ಪರ್ವತದಷ್ಟು ರಾಶಿಯೇ ಇದ್ದರೂ ಕೂಡ ಅವುಗಳಿಗೆ ಹೇಗೆ ಕಾಡ್ಗಿಚ್ಚು ಕಾಡನ್ನೆಲ್ಲ ಸುಟ್ಟು ಬಿಡ್ತು ಅದೇ ರೀತಿಯಲ್ಲಿ ಇದು ದಾವಾಗ್ನಿಯ ಸಮಾನವಾದದ್ದು ಶಿವನಾಮ ಅದನ್ನೆಲ್ಲ ಸುಟ್ಟು ಬಿಡ್ತದೆ ಭಸ್ಮೀವಂತಿ ಅನಾಯಾಸಾತು ಆಯಾಸವೇ ಇಲ್ಲದೆ ಎಲ್ಲ ಭಸ್ಮವಾಗಿ ಪಾಪಗಳ ರಾಶಿ ಪರ್ವತ ರಾಶಿಯೇ ಕೂಡ ಇದು ಸತ್ಯ ಇದು ಸತ್ಯ ಇದಕ್ಕೆ ಸಂಶಯ ಇಲ್ಲ ಅಂತೇಳಿ ಪಾಪಮೂಲಾನೇ ದುಃಖಾನ ವಿವಿಧ ಪಿತಾನ್ಯತಃ ಶಿವ ಅರ್ಚನೈಕ ಶಿವಾರ್ಚನೈಕನಶ್ಯಾ ನಾಣ್ಯ ನಶ್ಯಾನಿ ಸರ್ವಥ ಶಿವಾರ್ಚನೆಯಿಂದಲೇ ಪಾಪಮೂಲವಾದ ಎಲ್ಲ ಪಾಪ ದುಃಖಗಳು ವಿವಿಧ ಅವು ಅವುಗಳೆಲ್ಲೂ ಕೂಡ ಶಿವ ಅರ್ಚನೆಯಿಂದ ಒಂದರಿಂದಲೇ ಬೇರೆ ಯಾವುದರಿಂದಲೂ ನಾಶ ಆಗುವುದಿಲ್ಲ ಶಿವಾರ್ಚನೆಯಿಂದಲೇ ನಾಶ ಆಗುವಂಥದ್ದು ಸ ವೈದಿಕ ಸ ಪುಣ್ಯಾತ್ಮ ಸ ಧನ್ಯಸ್ ಸ ಬುಧೋ ಮುನಿ ಎಸ್ ಸದಾ ಕಾಯವಾಕ್ ಚಿತ್ತೈ ಶರಣಂ ಯಾತಿ ಶಂಕರಂ ಮಾನಸಿಕ ಮಾತು ಈ ಮೂರರಿಂದಲೂ ಕೂಡ ಶಿವನನ್ನ ಭಗವಂತನನ್ನು ಶರಣ ಹೊಂದುತ್ತಾನು ಅವನೇ ನಿಜವಾದ ವೈದಿಕನು ಅವನೇ ಪುಣ್ಯಾತ್ಮ ಅವನೇ ಧನ್ಯನು ಅವನೇ ಜ್ಞಾನಿಯು ಅಯ್ಯ ಮುನಿಯೇ ಅಂತೇಳಿ ಹೇಳ್ತಾನೆ ಅವನೇ ವಿವೇಕಿಯಾದಂಥವನು ಬಹಂತ ವಿವಿಧ ಧರ್ಮ ಯೇಷಾಂ ಸದ್ಯ ಫಲೋನ್ಮುಖಾ ತೇಷ್ಬವತಿ ವಿಶ್ವಾಸಸ್ತ್ರಿಪುರಾಂತಕ ಪೂಜನೇ ಆ ತ್ರಿಪುರ ದಹನ ಮಾಡಿರತಕ್ಕಂತಹ ಶಿವನ ಪೂಜೆಗೆ ವಿಶ್ವಾಸ ಪೂಜೆಯಲ್ಲಿ ನಂಬಿಕೆ ಶಿವಪೂಜೆಯಲ್ಲಿ ಭಕ್ತಿ ಯಾರಿಗೆ ಬರ್ತದೆ ವಿವಿಧ ಧರ್ಮಗಳನ್ನು ಆಚರಿಸಿ ಅದರ ಫಲವನ್ನ ಯಾರಿಗೆ ಸದ್ಯದಲ್ಲಿಯೇ ಆ ಧರ್ಮದ ಫಲಗಳು ಸಿಗ್ತಾ ಇರ್ತದೋ ಅಂತಹ ಅವರಿಗೆ ಮಾತ್ರ ಶಿವಪೂಜೆಯಲ್ಲಿ ಭಕ್ತಿ ಬರ್ತದೆ ಪುಣ್ಯವಂತರಿಗೆ ಮಾತ್ರ ಅಂಥೇಳಿ ಪುಣ್ಯದ ಫಲವು ಫಲರೂಪವಾಗಿ ಬರ್ತದೆ ಶಿವಭಕ್ತಿ ಪಾತಕಾನಿ ವಿನಶ್ಯಂತಿ ಯಾವಂತಿ ಶಿವಪೂಜೆಯ ಭೂಮಿ ತಾವಂತಿ ಪಾಪಾನಿನ ಸಂತೆಯೋ ಮಹಾಮುನೆಯ ಶಿವಪೂಜೆಯಿಂದ ಎಷ್ಟು ಪಾಪಗಳು ನಾಶ ಆಗಬಹುದೋ ಅಷ್ಟು ಪಾಪಗಳು ಭೂಮಿಯಲ್ಲಿ ಇಲ್ಲ ಅಂಥೇಳಿ ಹೇಳ್ತಾರೆ ಎಲೆ ಮಹಾಮುನಿಯೇ ಹ್ಞೂ ಶಿವಪಾಪದಿಂದ ಭಸ್ಮಗೊಳಿಸಲ್ಪಡತಕ್ಕಂತಹ ಪ್ರಮಾಣದ ಪಾಪಗಳು ಅಷ್ಟು ಅಷ್ಟು ಶಕ್ತಿ ಇದೆ ಶಿವಪೂಜೆಗೆ ಆದರೆ ಅಷ್ಟು ಪಾಪಗಳೇ ಭೂಮಿಯಲ್ಲಿಲ್ಲ ಬ್ರಹ್ಮಹತ್ಯಾದಿ ಪಾಪಾಂ ರಾಶಯೋಪ್ಯಮಿತ ಮುನಿ ಶಿವಸ್ಮೃತ್ಯ ವಿನಶ್ಯಂತ ಸತ್ಯಂ ಸತ್ಯಂ ವದಾಮ್ಯಹಂ ಸತ್ಯವಾಗಿಯೂ ಹೇಳ್ತಾ ಇದ್ದೇನೆ ಇದು ಸತ್ಯ ಇದು ಸತ್ಯ ಶಿವನ ನೆನಪಿನಿಂದ ಶಿವನ ಸ್ಮರಣೆಯಿಂದ ಮಹಾ ಪಾಪಗಳ ರಾಶಿಯೇ ಕೂಡ ಅಮಿತವಾದದ್ದು ಮಿತಿ ಇಲ್ಲದಷ್ಟು ಪಾಪಗಳು ಕೂಡ ನಾಶವಾಗಿ ಹೋಗ್ತದೆ ಸತ್ಯ ಶಿವನಾಮ ತರಿಂ ಪ್ರಾಪ್ಯ ತರಿ ಅಂದರೆ ತರಣ ಮಾಡತಕ್ಕಂಥದ್ದು ನಮ್ಮನ್ನು ತರಣ ಮಾಡಿಸತಕ್ಕಂಥ ಯಾವುದು ದೋಣಿ ಹಡಗು ಶಿವನಾಮ ಎನ್ನತಕ್ಕಂಥ ಹಡಗನ್ನು ಪ್ರಾಪ್ಯ ಹೊಂದಿ ಸಂಸಾರ ಅಭ್ಯಂತರಂತಿದೆ ಅಂಥವರು ಸಂಸಾರ ವಿಮಸಾಗರವನ್ನು ದಾಟುತ್ತಾರೆ ಶಿವನಾಮದ ಹಡಗಿನಲ್ಲಿ ಹತ್ತಿ ಸಂಸಾರಮೂಲಪಾಪಿ ತಸನಶ್ಯ ಸಂಶಯಂ ಅಂಥವನಿಗೆ ಸಂಸಾರ ಮೂಲವಾದಂತಹ ಯಾವ ಸಂಸಾರಜನ್ಯವಾದಂಥ ಪಾಪಗಳಿವೆ ಅವೆಲ್ಲೂ ಕೂಡ ನಿಸ್ಸಂಶಯವಾಗಿ ನಾಶವಾಗಿ ಹೋಗ್ತವೆ ಸಂಸಾರಮೂಲಭೂತನಾ ಪಾತಕಾಂ ಮಹಾಮುನೇ ಶಿವನಾಮಕುಠಾರೆ ವಿನಾಶೋ ಜಾಯತೆ ಧ್ರುವಂ ಸಂಸಾರ ಮೂಲಭೂತವಾದಂತಹ ಈ ಸೃಷ್ಟಿಗೆ ಅಂದರೆ ಜನನ ಮರಣಕ್ಕೆ ಕಾರಣವಾದಂತಹ ಯಾವ ಪಾತಕಗಳಿವೆ ಎಲೈ ಮಹಾಮುನಿಯೇ ಶಿವನಾಮವೆಂಬಂತಹ ಕುಠಾರ ಎಂಬ ಕೊಡಲಿಯಿಂದ ಆ ಪಾಪಗಳೆಲ್ಲವೂ ನಾಶವಾಗಿ ಹೋಗ್ತವೆ ವಿನಾಶೋ ಜಾಯತೆ ಧ್ರುವಂ ಖಂಡಿತವಾಗಿಯೂ ಅಂತೇಳಿ ಶಿವನಾಮೃತ ಪೇಯಂ ಪಾಪ ದಾವಾನಲಾರ್ಧಿತೈ ಪಾಪ ದಾವಾಗಿತಪ್ತಾನಾಂ ಗತಿಸ್ತೇನ ವಿನಾ ಶಿವನಾಮವೆಂಬ ಅಮೃತವನ್ನು ಕುಡಿಯಬೇಕು ಯಾರು ಪಾಪವೆಂಬಂತಹ ದಾವಾನಲದಿಂದ ಕಾಡ್ಗಿಚ್ಚಿನಿಂದ ಪೀಡಿತರಾದಂಥವರಿಗೆ ಪಾಪ ಿಂದ ಪೀಡಿತರಾದಂಥವರು ಶಿವನಾಮವೆಂಬ ಅಮೃತವನ್ನು ಕೂಡಿದರೆ ಆ ಪಾಪ ದಾವಾಗ್ನಿ ತಪ್ತರಾದಂಥವರಿಗೆ ಬೇರೆ ಗತಿ ಇಲ್ಲ ಅದೊಂದೇ ಗತಿ ನಾಶ ಮಾಡಲಿಕ್ಕೆ ಪಾಪವನ್ನು ಶಿವೇತಿ ನಾಮ ಪೀಯೂಷ ವರ್ಷಧಾರಾ ಪರಿಪ್ಲುತ ಸಂಸಾರದವ ಮಧ್ಯೆ ನೋಚಂತ ನ ಸಂಶಯ ಶಿವನಾಮ ಆಮೃತ ನಾಮೃತವನ್ನು ನಾಮೃತ ವರ್ಷಧಾರೆಯಿಂದ ಪರಿಪುತರಾದಂಥವರು ಆದ್ದರಿಂದ ತೋರಿಸಲ್ಪಟ್ಟಂಥವರು ಸಂಸಾರ ದಾವಾಗ್ನಿಯ ಮಧ್ಯದಲ್ಲಿಯೂ ಕೂಡ ದುಃಖವನ್ನು ಹೊಂದುವುದಿಲ್ಲ ಇದು ಖಂಡಿತ ಇದು ಸಂಶಯವಿಲ್ಲ ಈ ವಿಚಾರದಲ್ಲಿ ಅಂತೇಳಿ ಶಿವ ಇತ್ಯಕ್ಷರ ಅಂತೇಳಿ ಸುಮಾರು ಶಿವನ ಮಹಿಮೆ ಹೇಳ್ತಾರೆ ಎರಡು ಅಕ್ಷರ ಶಿವ ಎಂತಕ್ಕಂಥ ಅಕ್ಷರದಿಂದ ಏನೇನು ಫಲಗಳು ಸಿಗ್ತವೆ ಅನ್ನತಕ್ಕಂಥದ್ದು ಶಿವ ಅಂದರೆ ಶುಭ ಮಂಗಳ ಅಂತಕ್ಕಂಥ ಅರ್ಥ ಬಹಳ ಶ್ರೇಷ್ಠವಾದ ಅರ್ಥ ಹಿತ ವಾದ್ದು ಸುಖ ಅಲ್ಲಿ ಶಿವ ಅಂದರೆ ಹ್ಞೂ ಸುಖ ಅಂದರೆ ಅದು ಶಾಶ್ವತ ಇರ್ಬೋದು ಅಶಾಶ್ವತ ಕೆಟ್ಟ ಸುಖ ಒಳ್ಳೆಯ ಸುಖ ಇರ್ಬೋದು ಅದೇ ಧರ್ಮಬದ್ಧವಾದ್ದು ಅದು ಅಧರ್ಮದ ಮಾರ್ಗದಿರ್ಬೋದು ಆದರೆ ಹಿತವಾದ್ದು ಶಮ್ ಅಂದರೆ ಶುಭವನ್ನು ಮಾಡುವಂಥದ್ದು ಮಂಗಳವನ್ನು ಉಂಟು ಮಾಡುವಂಥದ್ದು ಒಳ್ಳೆಯದನ್ನು ಅದು ನೇರವಾಗಿ ಈಗ ಉದಾಹರಣೆಗೆ ಒಬ್ಬ ವೈದ್ಯ ಆಪ್ರೇಷನ್ ಮಾಡುವಂಥದ್ದು ಅಲ್ಲಿ ಕೊಯ್ತಾನೆ ಆದರೆ ಅದು ಒಳ್ಳೆಯದನ್ನು ಮಾಡುವಂಥದ್ದು ಯಾಕೆ ಚಿಕಿತ್ಸೆ ಗುಣಪಡಿಸಲಿಕ್ಕೆ ಗಾಯ ಇದು ಕಾಯಿಲೆಯನ್ನು ಆ ರೀತಿಯಾದಂಥ ಹಾಗಾಗಿ ರುದ್ರ ಸಂಹಾರ ಮಾಡ್ತಾನೆ ಅಂತೇಳಿದರೆ ಅದಾರ್ಥ ಏನು ಅವನು ಕಲ್ಯಾಣವೂ ಮಾಡುವಂಥವ್ ಈ ಸಂಹಾರದಿಂದ ಮುಂದೆ ಅವನಿಗೆ ಒಳ್ಳೆಯದಾಗ್ತದೆ ಅಂತಾದರೆ ಅವನು ಸುಖವನ್ನು ಕೊಡುವಂಥವಂದರೆ ಆ ರೀತಿಯ ಸುಖ ಆತ್ಯತ್ಮಿಕ ಸುಖವನ್ನು ಕೊಡ್ತಕ್ಕಂಥವನು ಶಿವ ಅಂಥೇಳಿ ಅವನು ಶಾಶ್ವತ ಸುಖವನ್ನು ಕೊಡ್ತಕ್ಕಂಥವಾ ಅಂತೇಳಿ ಹಾಗೆ ನ ಭಕ್ತಿ ಶಂಕರೇ ಪುಂಸಾಂ ರಾಗದ್ವೇಷರಥ ಆತ್ಮನಾಂ ತದ್ವಿಧಾನ ಹಿ ಸಹ ಸಾ ಮುಕ್ತಿರ್ಭವತಿ ಸರ್ವಥ ರಾಗದ್ವೇಷಗಳಲ್ಲಿ ಸದಾ ನಿರತರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಶಂಕರ್ನಲ್ಲಿ ಭಕ್ತಿ ಬರುವುದಿಲ್ಲ ರಾಗ ಅಂದರೆ ಪ್ರೀತಿ ಮೋಹ ದ್ವೇಷ ಅಂದರೆ ದ್ವೇಷ ಒಂದು ಪ್ರೀತಿ ಅದರ ವಿರುದ್ಧವಾದ ದ್ವೇಷ ಈ ಎರಡೂ ಇರತಕ್ಕಂಥವ್ರು ರಾಗದ್ವೇಷಗಳು ಇರತಕ್ಕಂಥವರಿಗೆ ಬರುವುದಿಲ್ಲ ಶಿವನಲ್ಲಿ ಶಕ್ತಿ ಭಕ್ತಿ ಅಂಥೇಳಿ ಆದರೆ ಶಿವನಲ್ಲಿ ಭಕ್ತಿ ಇರತಕ್ಕಂಥವರು ಅವರಿಗೆ ಬಹು ಬೇಗನೆ ತದ್ವಿಧಾನಿ ಸಹಸಾ ಮುಕ್ತಿರ್ಭವತಿ ಅನಂತಜನ್ಮೇಣ ತಪಸ್ತಪ್ತ ಭವಿಷ್ಯತಿ ತಕ್ತಿರ್ಭವತಿ ಭಾನಿ ಪ್ರಾಣವಲ್ಲಭೆ ಅನಂತಜನ್ಮಗಳಿಂದ ಯಾವ ತಪಸ್ಸು ಮಾಡಿದಾಗ ಯಾವ ಪುಣ್ಯ ಇದೆಯೋ ಆ ಪುಣ್ಯಬಲದಿಂದ ಮಾತ್ರ ಭಾವನ ಪ್ರಾಣವಲ್ಲಭನಾ ಭಕ್ತಿಯು ಉಂಟಾಗ್ತದೆ ಜಾತಾಪಿ ಶಂಕರೇ ಭಕ್ತಿರನ್ ಭಕ್ತಿರನ್ಯ ಸಾಧಾರಣೀ ವೃಥ ಪರಂ ತ್ವ್ಯಭಿಚಾರೇಣ ಶಿವಭಕ್ತಿರಪೇಕ್ಷಿತ ಶಿವನಲ್ಲಿ ಭಕ್ತಿಯು ಬೇರೆ ದೇವತೆಗಳಲ್ಲಿ ಹಾಗೆ ಭಕ್ತಿ ಉಂಟಾದರೆ ಅದಕ್ಕೆ ಸಾಮಾನ್ ಸಾಧಾರಣ ಭಕ್ತಿ ಉಂಟಾದರೆ ಅದು ವೃಥ ಅದು ವ್ಯರ್ಥವಾಗ್ತದೆ ಪ್ರಯೋಜನ ಇಲ್ಲ ಪರಂ ಆದರೆ ಅವ್ಯಭಿಚಾರೇಣ ಶಿವಭಕ್ತಿ ಅಪೇಕ್ಷಿತ ಬೇರೊಬ್ಬನಲ್ಲಿ ಭಕ್ತಿ ನೆಲೆಸದೆ ಕೇವಲ ಶಿವನಲ್ಲಿ ಮಾತ್ರ ನೆಲೆಸಬೇಕು ಅದು ಆ ಪೂರ್ಣ ಫಲವನ್ನು ಕೊಡುವಂಥದ್ದು ಶಿವನಲ್ಲಿ ಅಂತ ಹೇಳಿದರೆ ಭಗವಂತನಲ್ಲಿ ಪರಮಾತ್ಮನಲ್ಲಿ ಆ ಶಕ್ತಿಯಲ್ಲಿ ಒಂದು ಶಕ್ತಿಯಲ್ಲಿ ಈ ಬೇರೆ ಬೇರೆ ಬೇರೆ ದೇವತೆಗಳಲ್ಲಿ ಇರ್ತಕ್ಕಂಥ ಭಕ್ತಿಯ ರೀತಿಯಲ್ಲಿ ಅಲ್ಲ ಆ ಒಂದು ಮೂಲಶಕ್ತಿ ಇದೆ ಅನ್ನತಕ್ಕಂಥ ಒಂದು ಭಕ್ತಿಯ ಒಂದು ಮೂಲ ಸ್ವರೂಪ ಭಗವಂತನ ಅದರಲ್ಲಿ ನಮ್ಮ ಮನಸ್ಸು ನೆಲೆಸಿದರೆ ಪೂರ್ಣವಾಗಿ ಅದೇ ಪೂರ್ಣವಾಗಿ ನೆಲೆಸಬೇಕು ಬಾಕಿ ಎಲ್ಲ ದೇವತೆಗಳನ್ನು ಭಕ್ತಿ ಮಾಡಿದ ಹಾಗಲ್ಲ ಅಲ್ಲಿ ಪೂರ್ಣವಾದ ಭಕ್ತಿ ಮೂಲ ಶಕ್ತಿಯಲ್ಲಿ ನೆನೆಸಿದರೆ ಆವಾಗ ಅದರ ಪೂರ್ಣ ಫಲ ಸಿಗ್ತದೆ ಪರತತ್ವದಲ್ಲಿ ಯಸ ಅಸಾಧಾರಣೀ ಶಂಭೋ ಭಕ್ತಿರವ್ಯಭಿಚಾರಿಣೀ ತ ಮೋಕ್ಷ ಸುಲಭೋ ನಾಣ್ಯಸ್ಯೇತಿ ಮತಿರ್ಮಮ ಯಾವನಿಗೆ ಅಸಾಧಾರಣವಾದಂತಹ ಅವ್ಯಭಿಚಾರಿಯಾದಂಥ ಬೇರೆಯವರಲ್ಲಿ ಇಲ್ಲದ ಒಬ್ಬನಲ್ಲಿ ನಿರಂತರವಾಗಿರತಕ್ಕಂಥ ಆ ಭಕ್ತಿ ಆ ಶಿವನಲ್ಲಿ ಶಂಭುವಲ್ಲಿ ಇರ್ತದೋ ಯಾವನಿಗೆ ಅಂಥವನಿಗೆ ಮೋಕ್ಷವು ಸುಲಭವ ಸಾಧ್ಯವಾದದ್ದು ಬೇರೆಯವರಿಗಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಮತಿ ಮಮ ನ ಅನ್ಯಸ್ಯ ಇನಂತಪಾಪಿ ಯದಿ ಭಕ್ತಿರ್ಮಹೇಶ್ವರೇ ಸರ್ವಪಾಪವಿರ್ಮುಕ್ತೋ ಬಹತ್ಯವನ್ನು ಸಂಶಯ ಅನಂತ ಪಾಪಗಳನ್ನು ಅಂತ್ಯ ಉಳ್ಳದಷ್ಟು ಪಾಪಗಳನ್ನು ಮಾಡಿದರೂ ಕೂಡ ಮಹಿ ಸದಾ ಭಕ್ತಿ ಪಾಪಗಳಿಂದ ಮುಕ್ತನಾಗ್ತಾನೆ ಎನ್ನುವುದಂದಲು ಎನ್ನುವುದರಲ್ಲಿ ಸಂಶಯ ಇಲ್ಲ ಬವಂತ ಭಸ್ಮಸಾದವೃಕ್ಷಾ ದವದ್ಧ ಯಥಾವನೆ ತಥಾ ಭವಂತಿ ದಗ್ಧಾನಿ ತಥಾಂತಿ ದಗ್ಧಾನೆ ಏಗೆ ಕಾಡಿನಲ್ಲಿ ಕಾಡ್ಗಿಚ್ಚು ಕಾಡ್ಗಿಚ್ಚಿನಿಂದ ಎಲ್ಲಾ ವೃಕ್ಷಗಳು ಭಸ್ಮವಾಗಿ ಹೋಗ್ತವೆ ಅದೇ ರೀತಿಯಲ್ಲಿ ಈ ಭಗವಂತನ ಒಂದು ಭಕ್ತರು ಯಾರಿದ್ದಾರೆ ಅವರ ಪಾಪಗಳೆಲ್ಲವೂ ಕೂಡ ಭಸ್ಮವಾಗಿ ಹೋಗ್ತವೆ ಯೋ ನಿತ್ಯಂ ಭಸ್ಮೂತಾಂಗ ಶಿವಪೂಜೋನ್ಮುಖೋ ಭೇತ್ ಸತರತ್ಯವ ಸಂಸಾರಂ ಅಪಾರ ಅತಿ ಯಾರು ನಿತ್ಯವೂ ಭಸ್ಮ ಪೂತಾಂಗರಾಗಿ ಪವಿತ್ರ ಅಂಥ ಶರೀರ ಭಸ್ಮಧಾರಣೆ ಮಾಡಿ ಶಿವಪೂಜೆಯನ್ನು ಮಾಡ್ತಾ ಇರ್ತಾರೋ ಅಂಥವ್ರು ಸಂಸಾರವನ್ನು ಈ ಅಪಾರವಾದ ಸಂಸಾರವನ್ನು ಅತಿ ಕೂಡ ಖಂಡಿತವಾಗಿ ದಾಟಿಯೇ ದಾಟ್ತಾರೆ ಅಪಾರ ಅಂದರೆ ಪಾರವಿಲ್ಲದ ದಡಗಾಣದ ಕಾಣದ ಪಾರಂದ ಕಾಣದ ಪಾರ ಅಂದರೆ ದಡ ಅತಿ ದಾರುಣವಾದಂತಹ ಈ ಸಂಸಾರ ಸಾಗರವನ್ನು ದಾಟ್ತಾರೆ ಬ್ರಹ್ಮಸ್ವ ಹರಣಂಕ ಹತ್ತ್ವಾಪಿ ಬ್ರಾಹ್ಮಣಾನ್ ಬಹೂನ್ನ ಲಿಪ್ಯತೆ ನರಹ ಹತ್ಪಾ ಪೈರ್ ವಿರೂಪಾಕ್ಷಸ ಸೇವಕ ಆ ವಿರೂಪಾಕ್ಷನ ವಿರೂಪ ಅಕ್ಷ ಕಣ್ಣು ಮೂರನೆಯದು ಕಣ್ಣು ಇದೆಯಲ್ಲ ಅವನಿಗೆ ಅದು ಎಲ್ಲರಿಗೂ ಇರತಕ್ಕಂಥ ರೂಪ ಅಲ್ಲ ಅದು ವಿರೂಪ ಆ ವಿರೂಪಾಕ್ಷನ ಸೇವೆಯನ್ನು ಮಾಡತಕ್ಕಂಥ ಸೇವಕ ಅಂತಹ ವ್ಯಕ್ತಿಯ ಅವನಿದ್ದಾನೆ ಅವನಿಗೆ ಬ್ರಾಹ್ಮಣನ ಹಣವನ್ನು ಅಥವಾ ಸಂಪತ್ತನ್ನು ಅಪಹರಿಸಿದರೂ ಕೂಡ ಅಂಥವನು ಅಥವಾ ಬ್ರಾಹ್ಮಣ ಬಹು ಬ್ರಾಹ್ಮಣರನ್ನು ಹತ್ಯೆ ಮಾಡಿದರೂ ಕೂಡ ಅನೇಕ ಮಂದಿ ಅಂಥವರ ಪಾಪ ಅಂತಹ ಪಾಪಗಳು ಕೂಡ ನಾಶವಾಗಿ ಹೋಗ್ತದೆ ವಿಲೌಕ್ಯ ವೇದಾನ್ಖ ಅಖಿಲಾನ್ ಶಿವಸ್ಯೈವಾರ್ಚನಂ ಪರಂ ಸಂಸಾರನಾಶನೋಪಾಯ ಇತಿ ಪೂರ್ವೈರ್ ವಿನಿಶ್ಚಿತಮ್ ನಮ್ಮ ಪೂರ್ವಜರಿಂದ ಜ್ಞಾನಿಗಳಿಂದ ಈ ರೀತಿಯಾಗಿ ನಿಶ್ಚಯಿಸಲ್ಪಟ್ಟಿದೆ ಹೇಗೆ ಎಲ್ಲ ವೇದಗಳನ್ನು ಅಖಿಲ ವೇದಗಳ ಶಾಸ್ತ್ರಗಳನ್ನೆಲ್ಲ ನೋಡಿ ಶಿವಾರ್ಚನೆಗಿಂತ ಶ್ರೇಷ್ಠವಾದದ್ದು ಇಲ್ಲ ಶಿವನ ಪೂಜೆಗಿಂತ ಸಂಸಾರನಾಶ ನಾಶನ ಉಪಾಯ ಬೇರೊಂದಿಲ್ಲ ಮೋಕ್ಷಕ್ಕೆ ಸಂಸಾರ ಬಂಧನವನ್ನು ಕಿತ್ತೆಗೆ ಒಗೆಯುವುದರಲ್ಲಿ ಇನ್ನೊಂದು ದಾರಿ ಇಲ್ಲ ಶ್ರೇಷ್ಠವಾದ ಶಿವಪೂಜೆನಿಗಿಂತ ಅಂಥೇಳಿ ನಿಶ್ಚಯಿಸಲ್ಪಟ್ಟಿದೆ ಅದ್ಯ ಪ್ರಭೃತಿ ಯತ್ನೇನ ಸಾವಧಾನೋ ಯಥಾ ವಿಧಿ ಸಾಂಬಂ ಸದಾಶಿವಂ ಭಕ್ತ್ಯ ಭಜ ನಿತ್ಯಂ ಮಹೇಶ್ವರಂ ಹಾಗಾಗಿ ಇವತ್ತಿನಿಂದ ತೊಡಗಿ ಪ್ರಯತ್ನಪೂರ್ವಕವಾಗಿ ಸಾವಧಾನ ಚಿತ್ತವಾಗಿ ಅಂದರೆ ಅದರಲ್ಲೇ ಅವಧಾನ ಮನಸ್ಸು ಗಮನ ಕೊಟ್ಟು ಯಥಾವಿಧಿಯಾಗಿ ವಿಧಿವತ್ತಾಗಿ ಸಾಂಬಂ ಸದಾಶಿವಂ ಪಾರ್ವತೀ ಸಮೇತನಾದಂತಹ ಉಮಾಮಹೇಶ್ವರನನ್ನು ಸಾಂಬಂ ಸದಾಶಿವಂ ಭಕ್ತಿಯಾ ಭಕ್ತಿಯಿಂದ ನಿತ್ಯವು ಆ ಮಹೇಶ್ವರನನ್ನು ಭಜಿಸು ಇವತ್ತಿನಿಂದ ತೊಡಗಿ ಆ ಪಾದ ಮಸ್ತಕ ಸಮ್ಯಕ್ ಭಸ್ಮನೋದ್ಧೂಲ್ಯ ಸಾಧರಂ ಮಸ್ತಕದವರೆಗೆ ಹಣೆಯವರೆಗೆ ಆ ತೊಡಗಿ ಮಸ್ತಕದ ಪರ್ಯಂತವಾಗಿ ಹಣೆಯವರೆಗೆ ಸಮ್ಯಕ್ ತಲೆಯವರೆಗೆ ಚೆನ್ನಾಗಿ ಭಸ್ಮನ ಉದ್ದೂಲ್ಯ ಸಾದರಂ ಭಸ್ಮವನ್ನು ಚೆನ್ನಾಗಿ ಹಚ್ಚಿಕೊಂಡು ಸರ್ವಶ್ರುತಿಶ್ರು ಶೈವ ಮಂತ್ರಂ ಜಪ ಷಡಕ್ಷರಂ ಎಲ್ಲ ವೇದಗಳಲ್ಲೂ ಪ್ರತಿಪಾದಿತವಾಗಿರ್ತಕ್ಕಂಥ ಓಂ ನಮ ಶಿವಾಯ ಎಂತಕ್ಕಂಥ ಷಡಕ್ಷರ ಮಂತ್ರವನ್ನು ಮಂತ್ರವನ್ನು ಜಪಿಸು ಷಡಕ್ಷರ ಆರು ಅಕ್ಷರ ಉಳ್ಳದು ಓಂ ನಮ ಶಿವಯ ಎನ್ನತಕ್ಕಂಥದ್ದು ಸರ್ವ ಅಂಗೇಶು ಪ್ರಯತ್ನಿನ ರುದ್ರಾಕ್ಷಾನ್ ಎಲ್ಲ ಅಂಗಗಳಿಗೂ ಪ್ರಯತ್ನಪೂರ್ವಕವಾಗಿ ರುದ್ರಾಕ್ಷಿಗಳನ್ನು ಧರಿಸು ಶಿವನಿಗೆ ಅತ್ಯಂತ ಪ್ರೀತಿ ಉಳ್ಳಂಥ ರುದ್ರಾಕ್ಷಿ ಪ್ರಿಯವಾದಂತಹ ಧಾರಯಸ್ವ ಧಾರಯಸ್ವ ಅತಿ ಸದ್ಭಕ್ ಸಮಂತ್ರವಿಧಿಪೂರ್ವಕ ಮಂತ್ರವಿಧಿಪೂರ್ವಕವಾಗಿ ಅದನ್ನು ಧರಿಸು ಅತಿಭಕ್ತಿಯಿಂದ ಶುಣು ಶೈವೀ ಕಥಾಂ ನಿತ್ಯಂ ವದಶೈವೀ ಕಥಾ ಸದಾ ಯಾವಾಗಲೂ ಶಿವನ ಕಥೆಯನ್ನು ಕೇಳು ಹೇಳು ಪೂಜಯಸ್ವ ಅತಿ ಯತ್ನೇನ ಶಿವಭಕ್ತ ಪುನಃ ಪುನಃ ಅತಿ ಪ್ರಯತ್ನಪೂರ್ವಕವಾಗಿ ಪೂಜಿಸು ಶಿವಭಕ್ತರನ್ನು ಪುನಃ ಪುನಃ ಶಿವ ಅಂಥೇಳಿ ಅಪ್ರಮಾದ ಸತತಂ ಶಿವೈಕ ಶರಣೋಭವ ಶಿವಾರ್ಚನೆಯನ್ನು ಸತತಮ ಆನಂದ ಪ್ರಾಪ್ಯತೆ ಯತ ಯಾವುದೇ ಪ್ರಮಾದವನ್ನು ಮಾಡದೆ ತಪ್ಪು ಮಾಡದೆ ಸತತವಾಗಿ ಪ್ರಮಾದಕ್ಕೆ ವಶನಾಗದೆ ಶಿವೈಕ ಶರಣೋಭವ ಶಿವನೊಬ್ಬನನ್ನೇ ಮರೆ ಹೋಗು ಶರಣು ಹೊಂದು ಶಿವಾರ್ಚನೆಯನ್ನು ಸತತಮ ಆನಂದ ಪ್ರಾಪ್ಯತೆ ಯತಃ ಶಿವಾರ್ಚನೆಯೊಂದರಿಂದಲೇ ಸತತವೂ ಆನಂದ ಶಾಶ್ವತವಾದ ಆನಂದ ಎಂದು ಇರತಕ್ಕಂತಹ ಅಂದವು ಉಂಟಾಗ್ತದೆ ಯಾವಾಗಲೂ ಉರಸಾದಾಯ ವಿಷದೆ ಶಿವಸ್ಯ ಚರಣಾಂಬುಜವು ಶಿವತೀರ್ಥಾನಿ ವಿಚರ ಪ್ರಥಮ್ ಮುನಿ ಸತ್ತಮ ಎದೆ ಮುನಿಶ್ರೇಷ್ಠನೇ ಉರಸಿ ಎದೆಯಲ್ಲಿ ಆ ಆದಾಯ ವಿಷದೆ ವಿಷದವಾದ ಎದೆ ಎದೆಯಲ್ಲಿ ವಿಷದ ಅಂದರೆ ಸ್ಪಷ್ಟ ಶುಭ್ರ ನಿಷ್ಕಲ್ಮಷವಾದ ನಿರ್ಮಲವಾದ ಶುಭ್ರವಾದ ಶ್ವೇತವರ್ಣದ ಅಂತೇಳಿ ಶ್ವೇತವರ್ಣ ಬಿಳಿ ಅಂತ ಹೇಳಿದರೆ ನಿಷ್ಕಲ್ಮಷ ಕೋಳೆ ಇಲ್ಲದ ಅಂಥೇಳಿ ಅಂತಹ ಆ ನಿರ್ಮಲವಾದ ಮನಸ್ಸಿನಲ್ಲಿ ಹೃದಯದಲ್ಲಿ ಆ ಶಿವನ ಚರಣಾಂಬುಜಗಳನ್ನು ಧ್ಯಾನಿಸುತ್ತಾ ಶಿವತೀರ್ಥಾನ್ ವಿಚಾರ ಪ್ರಥಮ ಮುನಿ ಸತ್ತಮ ಶಿವನ ನಿವಾಸಬೋಧವಾದಂತಹ ತೀರ್ಥಗಳನ್ನು ಯಾತ್ರೆ ಮಾಡು ಮೊದಲು ಪರಿಶುದ್ಧಿಯನ್ನು ಹೊಂದು ತನ್ಮೂಲಕ ಪಶ್ಯನ್ ಮಹಾತ್ಮ್ಯಮತುಲಂ ಶಂಕರಸ್ಯ ಪರಾತ್ಮಃ ಪರಮಾತ್ಮ ಶಂಕರನ ಅತುಲವಾದ ತುಲನೀಯವಲ್ಲದ ಹೋಲಿಕೆ ಇಲ್ಲದಂತಹ ಮಹಾತ್ಮ್ಯವನ್ನು ಪಶ್ಯನ್ನು ನೋಡುತ್ತಾ ಗಚ್ಚಾನಂದವನಂ ಆನಂದವನ ಪಶ್ಚಾತ್ ಶಂಭು ಪ್ರಿಯತಮಂ ಮುನೇ ರೈ ಮುನಿಯೇ ಆನಂದವನವನ್ನು ಆನಂದ ವನವೆಂದು ಪ್ರಸಿದ್ಧಿಯಾದ ಕಾಶಿಗೆ ಹೋಗು ಗಚ್ಚ ಹೋಗು ಆನಂದವನ ಅಂತೇಳಿ ಪ್ರಸಿದ್ಧ ಕಾಶಿ ಪಶ್ಚಾತ್ ಶಂಭು ಪ್ರಿಯತಮಂ ಮುನಿ ಶಂಭುವಿಗೆ ಅತ್ಯಂತ ಪ್ರಿಯವಾದಂತಹ ಕಾ ಪ್ರಸಿದ್ಧವಾದ ಕಾಶಿಗೆ ಹೋಗು ತತ್ರ ವಿಶ್ವೇಶ್ವರಂ ದೃಷ್ಟ್ ಆ ಪೂಜನಂ ಕುರು ಭಕ್ತಿ ತಾಶಿ ವಿಶ್ವೇಶ್ವರನನ್ನು ಅಲ್ಲಿ ಕಂಡು ಭಕ್ತಿಯಿಂದ ಆತನನ್ನು ಆರಾಧಿಸು ನತ್ವಾ ಸ್ತುತ್ವಾ ವಿಶೇಷೇಣ ನಿರ್ವಿಕಲ್ಪೋ ಭವಿಷ್ಯಸಿ ಆ ಕಾಶಿ ವಿಶ್ವೇಶ್ವರನನ್ನು ವಿಶೇಷವಾಗಿ ನಮಸ್ಕರಿಸುವುದರಿಂದಲೂ ಸ್ತೋತ್ರ ಮಾಡುವುದರಿಂದಲೂ ಯಾವೊಂದೂ ವಿಕಲ್ಪವೂ ಇಲ್ಲದವನು ನೀನಾಗ್ತೀಯ ನಿರ್ವಿಕಲ್ಪನಾಗ್ತೀಯಾ ಚಂಚಲತೆಯನ್ನು ಕಳೆದುಕೊಂಡು ಅಚಂಚಲನಾಗ್ತೀಯ ನಿಶ್ಚನ ಬುದ್ಧಿಯುಳ್ಳವನಾಗ್ತೀಯಾ ಸ್ಥಿರ ಬುದ್ಧಿಯುಳ್ಳವನಾಗ್ತೀಯ ತತಶ್ಚವತ ಭವತಾನೂನಂ ವಿಧೇಯ ಗಮನ ಮುನೇ ಬ್ರಹ್ಮಲೋಕೆ ಸ್ವಕಾಥ ಶಾಸನಾನ್ ಮೊಮ ಭಕ್ತಿ ತತಶ್ಚ ಆ ಬಳಿಕ ಭವತಾ ನೂನ ವಿಧೇಯ ಗಮನ ಮುನೇ ಆನಂತರ ನೀನು ಖಂಡಿತವಾಗಿಯೂ ಹೋಗಬೇಕು ನಿನ್ನ ಗಮನವನ್ನು ಆ ನೀನು ಹೋಗಬೇಕು ಯಾವ ಕಡೆಗೆ ಬ್ರಹ್ಮಲೋಕೆ ಸ್ವಕಾಮಾರ್ಥಂ ನಿನ್ನ ಇಷ್ಟವು ನೆ ನೆರವೇರಿಸಕ್ಕೋಸ್ಕರವಾಗಿ ನಿನ್ನ ಇಷ್ಟವನ್ನು ಬ್ರಹ್ಮಲೋಕಕ್ಕೆ ಹೋಗು ಶಾಸನಾನ್ ಮಮ ಭಕ್ತಿ ನೀನು ನನ್ನ ಅಪ್ಪಣೆಯಂತೆ ಭಕ್ತಿಯಿಂದ ಬ್ರಹ್ಮಲೋಕಕ್ಕೆ ಖಂಡಿತವಾಗಿ ಹೋಗು ಇಷ್ಟೆಲ್ಲ ಆದ ಮೇಲೆ ವಿಶೇಷೇಣ ವಿಧಿ ಸ್ವಜನಕಂ ಮುನೇ ನಿನ್ನ ಜನಕನಾದ ನಿನ್ನ ತಂದೆಯಾದಂತಹ ಬ್ರಹ್ಮನನ್ನ ವಿಧಿಯನ್ನು ನಮಿಸು ವಿಶೇಷವಾಗಿ ಸ್ತುತಿ ಮಾಡು ವಂದಿಸು ನಮಸ್ಕರಿಸು ಪ್ರಷ್ಟವ್ಯಂ ಶಿವಮಾಹಾತ್ಮ್ಯ ಬಹುಶಃ ಪ್ರೀತಚೇತಸ ಹೀಗೆ ಸಂತುಷ್ಟವಾದ ಸ್ತೋತ್ರ ಮಾಡಿ ಸಂತುಷ್ಟವಾದ ಮನಸ್ಸಿನಿಂದ ಶಿವನ ಮಹಿಮೆಯನ್ನು ಕೇಳಿ ತಿಳ್ಕೊ ಪ್ರಶ್ನಿಸು ಪ್ರಷ್ಟವ್ಯಂ ಶಿವಮಹಾತ್ಮ್ಯ ಸ ಶೈವ ಪ್ರವರೋ ಬ್ರಹ್ಮ ಮಾಹಾತ್ಮ್ಯಂ ಶಂಕರಸ್ಯ ಸೇ ಶಂಕರಸ್ಯತೆ ಶ್ರಾವಯಿಷ್ಯತಿ ಸುಪ್ರೀತ್ಯ ಶತನಾಮಸ್ತವಂಚ ಶಿವಭಕ್ತರಲ್ಲಿ ಶ್ರೇಷ್ಠನಂತಹ ಬ್ರಹ್ಮನು ನಿನಗೆ ಪ್ರೀತಿಯಿಂದ ಶಿವನ ಮಾಹಾತ್ಮ್ಯವನ್ನು ಹೇಳುವುದಲ್ಲದೆ ಶಿವಶತನಾಮಸ್ತೋತ್ರವನ್ನು ಕೂಡ ಉಪದೇಶಿಸ್ತಾನೆ ಅಧ್ಯತಸ್ತಂಭುನೇ ಶೈವ ಶಿವಪರಾಯಣ ಮುಕ್ತಿಭಾಗೀ ವಿಶೇಷೇಣ ಶಿವಸ್ತೆ ಶಂ ವಿಧಾಸ್ತಿ ಶಿವ ಇವತ್ತಿನಿಂದ ಇಲ್ಲೇ ಮುನೀಂದ್ರನೇ ನೀನು ಪರಮಶೈವನಾಗು ಶಿವನೊಬ್ಬನಲ್ಲೇ ಆಸಕ್ತನಾಗುವ ವಿಶೇಷವಾಗಿ ಮುಕ್ತಿ ಭಾಗ್ಯಾಗ್ತಿಯ ಶಿವನು ನಿನಗೆ ಒಳ್ಳೆಯದನ್ನು ಮಾಡ್ತಾನೆ ಇತ್ತಂ ವಿಷ್ಣುರ್ ಮುನಿಂ ಪ್ರೀತ್ಯು ಉಪದೇಶ್ಯ ಪ್ರಸನ್ನಧೀ ಸ್ಮೃತ್ ನತ್ವಾ ಶಿವಂ ಸ್ತುತ್ತಸ್ತ ತಂತರಧೀಯ ತ ಇತ್ತಂ ರೀತಿಯಾಗಿ ವಿಷ್ಣು ಮುನಿಂ ಪ್ರೀತ್ಯ ಹಿ ಉಪದೇಶ್ಯ ಪ್ರಸನ್ನಧೀ ಪ್ರಸನ್ನಚಿತ್ತನಾಗಿ ಇದು ಈ ರೀತಿಯಾಗಿ ಅವನು ವಿಷ್ಣು ಮುನಿಗೆ ನಾರದ ಮುನಿಗೆ ಉಪದೇಶ ಮಾಡಿ ಪ್ರಸನ್ನ ಚಿತ್ತನಾಗಿ ಸ್ಮೃತ್ವ ನತ್ವ ಶಿವಂ ಸ್ತುತ್ವ ಶಿವನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ನಮಿಸುತ್ತಾ ಸ್ತುತಿ ಮಾಡ್ ಸ್ತುತಿ ಮಾಡುತ್ತಾ ತತಃ ಅಂತರಧೀಯದ ಬಳಿಕ ಅಲ್ಲಿಯೇ ಅಂತರ್ಧಾನ್ ಆಗ್ತಾನೆ ಅಂದರೆ ಮಾಯವಾಗ್ತಾನೆ ಅದೃಶ್ಯನಾಗ್ತಾನೆ ಅವ್ಯಕ್ತನಾಗ್ತಾನೆ ವಿಷ್ಣು ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಂ ರುದ್ರ ಸಂಹಿತಾಂ ಪ್ರಥಮಖಂಡೇ ಸೃಷ್ಟ್ಯುಪಾಖ್ಯಾನೇ ನಾರದಸ ವಿಷ್ಣು ಉಪದೇಶವರ್ಣನನ್ನಾಮ ಚತುರ್ಥೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೆಯದಾದಂತಹ ರುದ್ರ ಸಂಹಿತೆಯಲ್ಲಿ ಮೊದಲನೆಯ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ನಾರದನಿಗೆ ವಿಷ್ಣುವಿನ ಉಪದೇಶವರ್ಣನ ಎನ್ನತಕ್ಕಂತಹ ನಾಲ್ಕನೇ ಅಧ್ಯಾಯವು ಮುಗಿದುದು ಮುಂದೆ ಐದನೇ ಅಧ್ಯಾಯವನ್ನು ನೋಡೋಣ ಈ ಶಿವಸಹಸ್ರನ ಶಿವಶತನಾಮ ಮುಂತಾದ ಕಥೆಗಳು ಮುಂದೆ ಬರುತ್ತದೆ ಹರೇ ಶಿವಾರ್ಪಣಮಸ್ತು ಓಂ ತತ್ಸತ್